ದಾವಣಗೆರೆಯ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ದಾವಣಗೆರೆಯಲ್ಲಿ ನಡೆಯಿತು ಆ ಸಾರಿಯ ಅಧ್ಯಕ್ಷರು ಮೈಸೂರಿನ ವೃದ್ಧ ಪಿತಾಮಹ ಎಂ ವೆಂಕಟಕೃಷ್ಣಯನವರು ಅವರು ಮೈಸೂರು ದೇಶಕ್ಕೂ ಕನ್ನಡ ಭಾಷೆ ಸಾಹಿತ್ಯಗಳಿಗೂ ಮಾಡಿರುವ ಸೇವೆ ಸರ್ವಜನ ವಿಧಿತವಾದದ್ದು ಅವರು ಅರವತ್ತು ಎಪ್ಪತ್ತು ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ನಡೆಸಿದ ಬಹುಮುಖವಾದ ಜನಸೇವೆ ನಮ್ಮ ದೇಶದ ಚರಿತ್ರೆಯಲ್ಲಿ ಒಂದು ಪುಣ್ಯ ಜೀವನದ ಸ್ಮರಣೆ ಅಂಥವರನ್ನು ಅಧ್ಯಕ್ಷ ಪದವಿಗೆ ಆರಿಸಿದ ವಿಷಯದಲ್ಲಿ ಅಸಮಾಧಾನ ಪಡುವವರು ದೇಶದಲ್ಲಿರಬಹುದೆಂದು ಯಾರಿಗೂ ಅನ್ನಿಸಲಿಲ್ಲ ಅನ್ನಿಸಿರಲಿಲ್ಲ ಪರಿಷತ್ತಿನ ಆಗಿನ ಪದ್ದತಿಯಲ್ಲಿ ಸಮ್ಮೇಳನಕ್ಕೆ ಗೊತ್ತಾಗಿದ್ದ ಊರಿಗೆ ಗೊತ್ತಾದ ದಿನಕ್ಕೆ ಎರಡು ಮೂರು ದಿವಸ ಹಿಂದಿನ ಹಿಂದೆ ಪರಿಷತ್ತಿನ ಕಡೆಯಿಂದ ಒಂದು ಅಡ್ವಾನ್ಸ್ ಪಾರ್ಟಿ ಮುನ್ನೇ ಪಾರ್ಟಿನ ಮಿತ್ತಿ ಹೋಗಿ ಅಲ್ಲಿ ಆಗಬೇಕಾದ ಸಿದ್ಧತೆಗಳನ್ನು ಆಗು ಮಾಡಿಸುವುದು ರೂಢಿಯಾಗಿತ್ತು ಅದರಂತೆ ಪರಿಷತ್ತಿನ ಗುಮಾಸ್ತರುಗಳು ಇತರ ಕಾರ್ಯಕರ್ತರುಗಳು ಆರೇಳು ಮಂದಿ ದಾವಣಗೆರೆಗೆ ತಲುಪಿದರು ಅಲ್ಲಿ ಯಾವ ಸಿದ್ಧತೆಯೂ ಅವರಿಗೆ ಕಂಡುಬರಲಿಲ್ಲ ಸಭೆ ಸೇರಬೇಕಾದ ಸ್ಥಳದ ನಿಷ್ಕರ್ಷೆಯೇ ಆಗಿರಲಿಲ್ಲ ಪಾರ್ಟಿಯವರು ಅಡಿಗೆ ಮಾಡಿಸಿಕೊಳ್ಳಲು ಪಾತ್ರೆ ಪದಾರ್ಥಗಳು ದೊರೆಯಲಿಲ್ಲ ಅಕ್ಕಿ ಬೇಳೆ ವಗೈರೆ ಪದಾರ್ಥಗಳನ್ನು ಕೊಳ್ಳಲು ಅಂಗಡಿಗೆ ಹೋದಾಗ ಅಂಗಡಿಗಳು ಬಂದ್ ಆಗಿದ್ದವು ಆ ಸಂಜೆಯಿಂದ ದಾವಣಗೆರೆ ಬಂದ್ ಪರಿಷತ್ತಿನ ಪಾಟಿಯವರು ಕೆಲವರು ಅಲ್ಲಿಯ ವಕೀಲ್ ಜಡೇ ಸುಬ್ಬರಾಯರ ಮನೆಯಲ್ಲಿ ಊಟ ಮಾಡಿದರು ಕೆಲವರು ಎಕ್ಸೈಸ್ ಇನ್ಸ್ಪೆಕ್ಟರ್ ರಾಜಾಪುರದ ವೆಂಕಟಸುಬ್ಬಯ್ಯನವರ ಮನೆಯಲ್ಲಿ ಊಟ ಮಾಡಿದರು ಮಾರನೆಯ ದಿನ ಆ ಅವ್ಯವಸ್ಥೆಯ ವರದಿ ಬೆಂಗಳೂರಿಗೆ ಪರಿಷತ್ತಿನ ಕಾರ್ಯಾಲಯಕ್ಕೆ ತಲುಪಿತು ಪರಿಷತ್ತಿನವರಿಗೆ ಆಶ್ಚರ್ಯವೂ ಚಿಂತೆಯೂ ಆಯಿತು ಆಗ ಚಿತ್ರದುರ್ಗದ ಜಿಲ್ಲೆಯ ಡೆಪ್ಯುಟಿ ಕಮಿಷನರ್ ಆಗಿದ್ದವರು ಜನಾಬ್ ಸೈಯದ್ ತಾಜ್ ಪಿರಾವ್ ಸಾಹೇಬರವರು ಅವರಿಗೆ ಬರೆದು ನೋಡೋಣವೆಂದರೆ ಅವರು ಆ ದಿನ ಎಲ್ಲಿ ಕ್ಯಾಂಪ್ ಹೊರಟಿರುತ್ತಾರೋ ನಮಗೆ ತಿಳಿಯದು ಹೀಗೆ ಬಹಳ ಯೋಚನೆ ಮಾಡಿ ಕಡಗೆ ದಿವಾನರನ್ನೇ ಕಾಣುವುದೆಂದು ನಿಶ್ಚಯವಾಯಿತು ಅದರಂತೆ ಕರ್ಪೂರ ಶ್ರೀನಿವಾಸರಾಯರು ವೆಂಕಟನಾರಾಯಣಪ್ಪನವರು ನಾನು ದಿವಾನ್ ಯಾರ್ ಬ್ಯಾನರ್ಜಿಯವರನ್ನು ಕಾಣಲು ಹೋದೆವು ನಡೆದಿದ್ದ ಸಂಗತಿಯನ್ನೆಲ್ಲ ಅವರಿಗೆ ವಿವರಿಸಿದವು ಅವರು ಒಂದು ಕ್ಷಣ ಆಲೋಚಿಸಿ ಹೇಳಿದರು ಒಳ್ಳೆಯದು ಪರಿಷತ್ತಿನ ಮಹಾಪೋಷಕರು ಶ್ರೀಮನ್ ಮಹಾರಾಜ ರವರೆಂದು ನೀವು ಹೇಳುತ್ತೀರಿ ಹಾಗೆ ಮಹಾರಾಜರ ಸಂಬಂಧವುಳ್ಳ ಸಂಸ್ಥೆಗೆ ನಮ್ಮ ರಾಜ್ಯದಲ್ಲಿಯೇ ಅಗೌರವವಾಯಿತೆಂದರೆ ಅದನ್ನು ಸರ್ಕಾರ ಸಹಿತ ತಕ್ಕದ್ದಲ್ಲ ಆದರೆ ದಾವಣಗೆರೆಯ ವಿದ್ಯಮಾನ ಈಗ ಯಾವ ಕ್ರಮವಾದ ಮಾರ್ಗದಿಂದಲೂ ಸರ್ಕಾರದ ತಿಳುವಳಿಕೆಗೆ ಬಂದಿಲ್ಲ ನೀವು ದಾವಣಗೆರೆಗೆ ಹೋಗಿ ಅಲ್ಲಿ ಅನನುಕೂಲವಿರುವುದೆಂದು ಕಂಡುಬಂದರೆ ಅದನ್ನು ಸರಕಾರಕ್ಕೆ ತಿಳಿಯಪಡಿಸಿದ ಮೇಲೆ ಸಮ್ಮೇಳನಕ್ಕೆ ಬೇಕಾದ ಅನುಕೂಲತೆಗಳನ್ನು ಒದಗಿಸಲು ತಕ್ಕ ಏರ್ಪಾಡು ಮಾಡಲಾಗುವುದು ಆ ಭರವಸೆಯ ಮೇರೆಗೆ ಮಾರನೆಯ ದಿನ ಬಿಡಿಗೆ ಕರ್ಪೂರ ಶ್ರೀನಿವಾಸರಾಯರು ವೆಂಕಟನಾರಾಯಣಪ್ಪನವರು ನಾನು ದಾವಣಗೆರೆಯಲ್ಲಿ ಇಳಿದವು ಸಂದರ್ಭಗಳು ವಿಷಮವಾಗಿಯೇ ಇದ್ದವು ಬಹು ಸ್ಥಳಗಳಿಂದ ಸ್ಥಳಗಳಿಂದ ಸದಸ್ಯರು ಬರುವುದಕ್ಕೆ ಆರಂಭವಾಗಿತ್ತು ಅರವತ್ತು ಎಪ್ಪತ್ತು ಮಂದಿ ಬಂದಿದ್ದರು ಜಡೇ ಸುಬ್ಬರಾಯರು ಹೇಗಾದರೂ ಮಾಡಿ ಸಮ್ಮೇಳನ ಸುಸೂತ್ರವಾಗಿ ನಡೆಯುವಂತೆ ಜನವನ್ನು ಒಡಂಬಡಿಸಲು ಪ್ರಯತ್ನಿಸುತ್ತಿದ್ದರು ಅಂದು ಬೆಳಗ್ಗೆ ಸುಮಾರು ಒಂಬತ್ತು ಹತ್ತು ಗಂಟೆಯ ವೇಳೆಗೆ ಪ್ರಸಿದ್ದ ವರ್ತಕರಾದ ಶ್ರೀಮಾನ್ ಬ್ರಹ್ಮಪ್ಪ ತವನಪ್ಪನವರ ಮನೆಯಲ್ಲಿ ಅಟ್ಟದ ಮೇಲೆ ಒಂದು ಪಂಚಾಯಿತಿ ನಡೆಯಿತು ಅದಕ್ಕೆ ಅನೇಕ ಮಂದಿ ಪ್ರಮುಖ ಜನ ಬಂದಿದ್ದರು ಅವರಲ್ಲಿ ಒಬ್ಬರು ಬೇವೂರು ಐಸಿಯಸ್ ಅವರು ಉತ್ತರೋತ್ತರ ಇವರು ಇಂಡಿಯಾ ಸರ್ಕಾರದಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಪೋಸ್ಟ್ ಆಫೀಸಸ್ ಹುದ್ದೆಗೇರಿದರು ಆ ಸಭೆಯಲ್ಲಿ ಅನೇಕರು ಸಮಾಧಾನವನ್ನು ಐಕಮತ್ಯ ಮಾರ್ಗವನ್ನು ಉಪದೇಶಿಸಿದರು ಅನೇಕ ವಿಧವಾದ ಸಂಧಾನಗಳನ್ನು ಮಾಡಿದರು ಯಾವುದೂ ಫಲಕ್ಕೆ ಬರಲಿಲ್ಲ ಆಗ ನಾವು ಸಂಗತಿಯನ್ನು ಸಂಗ್ರಹವಾಗಿ ದಿವಾನ್ ಬ್ಯಾನರ್ಜಿಯವರಿಗೆ ತಂತಿಯ ಮೂಲಕ ಅರಿಕೆ ಮಾಡಿದೆವು ಎಲ್ಲರ ಮನಸ್ಸಿನಲ್ಲಿಯೂ ಕಳವಳ ತುಂಬಿತ್ತು ಅಂದು ಸಂಜೆ ಸುಮಾರು ನಾಲ್ಕು ಐದು ಗಂಟೆಗೆ ನಾವು ಬಿಡಾರ ಮಾಡಿದ್ದ ಹೈಸ್ಕೂಲು ಕಟ್ಟಡದ ಬಳಿ ತಾಜ್ ಪಿರಾನ್ ಪಿರಾನ್ ಸಾಹೇಬರು ದಯಮಾಡಿ ಬಂದು ಏನು ಸ್ವಾಮಿ ನಾನು ವೆಂಕಟಕೃಷ್ಣಯ್ಯನವರ ಶಿಷ್ಯ ಅವರಲ್ಲಿ ಓದಿದವನು ಅವರು ಬರುವುದು ನನಗೆ ಬಹಳ ಸಂತೋಷ ಅವರನ್ನು ನೋಡುವುದಕ್ಕಾಗಿಯೇ ನಾನು ಬಂದಿದ್ದೇನೆ ಇತ್ಯಾದಿಯಾಗಿ ಹೇಳಲಾರಂಭಿಸಿದರು ಬಂದ್ ಕೂಡ ಸಡಿಲವಾಗಲು ಬದಲಾಯಿತು ನಮಗೆ ಬೇಕಾಗಿದ್ದ ಪಾತ್ರೆ ಪದಾರ್ಥಗಳು ದೊರೆತವು ಮಾರನೆಯ ದಿನ ಸಮ್ಮೇಳನ ಅದು ಯೋಚಿಸಿದಂತೆ ನಡೆಯಿತು ಊರಿನ ಒಂದು ವರ್ಗದ ಜನಸಭೆಯಲ್ಲಿ ಹೆಚ್ಚಾಗಿ ಕಾಣಿಸಲಿಲ್ಲ ಆ ವರ್ಗದ ಒಳಮುನಿಸು ಇಳಿದಿರಲಿಲ್ಲ ಅದು ಹೊರತು ಸಮ್ಮೇಳನ ಚೆನ್ನಾಗಿ ನಡೆಯಿತು ಬಿಎಂ ಶ್ರೀಕಂಠಯ್ಯನವರು ಬಿಎಂ ಶ್ರೀಕಂಠಯ್ಯನವರು ಶ್ರೀರಂಗಪಟ್ಟಣದ ತರುಣ ತಂಡದಲ್ಲಿ ಒಬ್ಬರು ಆ ತಂಡಕ್ಕೆ ಸೇರಿದ ಇತರರಲ್ಲಿ ಪ್ರಸಿದ್ಧರಾದವರು ವೈಸ್ ಚಾನ್ಸಲರ್ ಎನ್ಎಸ್ ಸುಬ್ಬರಾಯರು ಅಡ್ವೊಕೇಟ್ ಎಂಜಿ ವರದಾಚಾರ್ಯರು ಪ್ರೊಫೆಸರ್ ರಾಯರು, ಇಂಜಿನಿಯರ್ ವೆಂಕಟಸುಬ್ಬರಾಯರು ಫಾರೆಸ್ಟ್ ಕನ್ಸರ್ವೇಟರ್ ನರಸಿಂಹಯ್ಯನವರು ಈ ತಂಡದಲ್ಲಿ ಎರಡು ದೊಡ್ಡ ಗುಣಗಳು ಪರಸ್ಪರ ಸ್ನೇಹ ತಂಡಕ್ಕೆ ಹೊರಗಿನವರು ತಂಡದ ಒಳಗಿನವರನ್ನು ಯಾರನ್ನು ಆಕ್ಷೇಪಿಸಿದರೂ ಅವರನ್ನು ಪ್ರತಿಭಟಿಸತಕ್ಕದ್ದು ಅಣ್ಣಾಜಿ ಏನು ಸೊಗಸಾಗಿ ಬರಿತಾನಯ್ಯ ನಮ್ಮ ಸುಬ್ಬು ಸುಬ್ಬು ಶ್ರೀಕಂಠಯ್ಯನ ಮುಂದೆ ನನ್ನದೇನಿದೆ ಶ್ರೀಕಂಠಯ್ಯ ಎಲೊಕ್ವೆನ್ಸ್ ಎಂದರೆ ಎಂಜಿ ಎಂಥ ಸೊಗಸಾದ ಶೈಲಿ ಎಂಜಿ ಎಲೋಕ್ವೆನ್ಸಿನಲ್ಲೇನಿದೆ ಸ್ಕಾಲರ್ಶಿಪ್ ದೊಡ್ಡದು ನೋಡು ಅಣ್ಣಾಜಿಯೇನ ಹೀಗೆ ಒಬ್ಬರನ್ನೊಬ್ಬರು ಬಿಟ್ಟುಕೊಡುತ್ತಿರಲಿಲ್ಲ ಈ ಕಾರಣದಿಂದ ಆ ತಂಡಕ್ಕೆ ಮ್ಯೂಚುವಲ್ ಅಡ್ಮೈರೇಷನ್ ಸೊಸೈಟಿ ಪರಸ್ಪರ ಪ್ರಶಂಸಾ ಸಂಘ ಎಂಬ ಹೆಸರು ಬಂದಿತ್ತು ಇದು ನಂಜನಗೂಡಿನವರು ಬೆಂಗಳೂರಿನವರು ಕೊಟ್ಟ ಹೆಸರು ಶ್ರೀರಂಗಪಟ್ಟಣದ ತಂಡ ಅದರಿಂದ ಒಡೆಯಲಿಲ್ಲ ಆದರೆ ಬಹು ವರ್ಷ ನಡೆಯಲಿಲ್ಲ ಕಾಲಕ್ರಮದಲ್ಲಿ ಬಿರುಕುಗಳು ಹುಟ್ಟಿಕೊಂಡವು ಮರದಲ್ಲಿ ಆಗುವುದು ಹಾಗೆ ತಾನೆ ಮೊದಲು ಒಂದೇ ಒಂದು ಕಾಂಡ ಆಮೇಲೆ ಕೊಂಬೆಗಳು ಕವಲುಗಳು ಬಿಡಲುಗಳು ಎಂದರೆ ಶ್ರೀರಂಗಪಟ್ಟಣವು ಮನುಷ್ಯ ಸ್ವಭಾವವನ್ನು ಬದಲಾಯಿಸಲು ಸಮರ್ಥವಾಗಲಿಲ್ಲ ವ್ಯಕ್ತಿ ವ್ಯಕ್ತಿಗೂ ವಯಸ್ಸಾದಂತೆ ಹೊಸ ಹೊಸ ಆಶೋತ್ತರಗಳು ಪ್ರಬಲಿಸಿ ಒಬ್ಬೊಬ್ಬರನ್ನೂ ಒಂದೊಂದು ದಾಳಿಗೆ ಸೆಳೆಯುತ್ತವೆ ಸಾಹಿತ್ಯ ಶ್ರದ್ಧೆ ಶ್ರೀಕಂಠಯ್ಯನವರಲ್ಲಿ ಮೊದಲಿನಿಂದ ಕಡೆಯವರೆಗೂ ಸತತವಾಗಿ ಏಕಪ್ರಕಾರವಾಗಿ ನಿಂತು ಬರಿತ ಗುಣ ಸಾಹಿತ್ಯ ಶ್ರದ್ಧೆ ಒಂದು ಸಾರಿ ಶ್ರೀರಂಗಪಟ್ಟಣಕ್ಕೆ ಪ್ಲೇಗ್ ಬಂದಾಗ ಶ್ರೀಕಂಠಯ್ಯನವರು ಬಿಎ ಮುಗಿಸಿ ಎಂಎಗೆ ಓದುತ್ತಿದ್ದರು ಅವರಿಗೆ ವರ್ಷವರ್ತ್ ಕವಿಯ ಮೇಲೆ ತುಂಬಾ ಪ್ರೇಮ ಆದರೆ ಆ ಕವಿಯ ಎರಡು ಕಾವ್ಯಗಳನ್ನು ಓದುವುದು ಕಷ್ಟದ ಕೆಲಸ ಆ ಕಾವ್ಯಗಳು ಟ್ರೆಲಿಯೂಡ್ ಎಕ್ಸ್ಕರ್ಷನ್ ಎಂಬುವು ಆ ಕಷ್ಟಕ್ಕೆ ಕಾರಣ ಅವುಗಳ ಉದ್ದ ಮತ್ತು ಜೊಳ್ಳು ಹುಲ್ಲಿನ ಉದ್ದ ಕಾವ್ಯದಲ್ಲಿ ಘಟನೆಗಳು ಕಡಿಮೆ ಕವಿಯ ಆಲೋಚನಾ ತರಂಗಗಳು ಮೇಲಿಂದ ಮೇಲೆ ಬರುತ್ತವೆ ಮತ್ತು ಮಾತುಗಳು ವಿಫುಲವಾಗಿವೆ ಸಾಮಾನ್ಯವಾಗಿ ಈ ಕಾವ್ಯಗಳನ್ನು ಪಠ್ಯಪುಸ್ತಕಗಳಾಗಿ ಯಾವ ವಿಶ್ವವಿದ್ ವಿಶ್ವವಿದ್ಯಾನಿಲಯವೂ ಮಾಡುವುದಿಲ್ಲ ಆದರೆ ಅವು ಪ್ರಖ್ಯಾತ ಕವಿಯ ಪ್ರಖ್ಯಾತ ಕಾವ್ಯಗಳು ಅವುಗಳನ್ನು ಓದಿಯೇ ತಿರಬೇಕೆಂದು ಶ್ರೀಕಂಠಯ್ಯನವರು ಪ್ರತಿಜ್ಞೆ ಮಾಡಿದರು ಮನೆಯ ವಾತಾವರಣ ಅಂಥ ವ್ಯಾಸಂಗಕ್ಕೆ ಅನುಕೂಲಿಸದೆಂದು ಅವರು ಬಗೆದು ಪ್ರತಿದಿನವೂ ಪುಸ್ತಕ ಹಿಡಿದು ಫ್ರೆಂಚ್ ರಾಕ್ಸ್ಗೆ ಬಂದು ಹಿರೋಡೆ ಬೆಟ್ಟದ ಒಂದು ಬಂಟೆಯ ಮೇಲೆ ಕುಳಿತು ಭೋಜನದ ವೇಳೆಯವರೆಗೂ ಓದಿ ಹಿಂದಿರುಗುತ್ತಿದ್ದರು ಹೀಗೆ ಮಾಡಿ ಒಂದು ತಿಂಗಳೊಳಗಾಗಿ ತಮ್ಮ ಹಠವನ್ನು ತೀರಿಸಿಕೊಂಡರು ಮೇಲಿನ ಸಂಗತಿ ನಾನು ಕೇಳಿದ್ದು ನನ್ನ ಸ್ವಂತ ಅನುಭವವೊಂದನ್ನು ಈಗ ಉದಾಹರಿಸುತ್ತೇನೆ ಶ್ರೀಕಂಠಯ್ಯನವರು ಬೆಂಗಳೂರಿನಲ್ಲಿ ಇದ್ದಷ್ಟು ದಿವಸವು ಅವರೂ ನಾನು ದಿನಕ್ಕೊಂದು ಸಾರಿಯಾದರೂ ಸೇರದೇ ಇದ್ದದ್ದು ಅಪರೂಪ ಇಬ್ಬರೂ ಸೇರಿ ವಾಕಿಂಗ್ ಹೋಗುತ್ತಿದ್ದೆವು ನನ್ನ ಮನೆಗೆ ಅವರು ಬಾರದಿದ್ದರೆ ನಾನು ಅವರ ಮನೆಗೆ ಹೋಗುತ್ತಿದ್ದೆ ಒಂದು ದಿನ ಬೆಳಿಗ್ಗೆ ಸುಮಾರು ಏಳು ಏಳುವರೆ ಹೊತ್ತಿಗೆ ಅವರ ಮನೆಗೆ ಹೋದೆ ಮಗರ ನಿಂತು ಅವರ ರೂಮಿನ ತಟ್ಟಿದೆ ಉತ್ತರ ಬರಲಿಲ್ಲ ಆಲಿಸಿ ಕೇಳಿದೆ ಏನೋ ಒಂದು ಹಾಡಿನ ಧ್ವನಿ ಕೇಳಿಬರುತ್ತಿತ್ತು ಮತ್ತೊಮ್ಮೆ ಬಾಗಿಲು ತಟ್ಟಿದೆ ತೆರೆಯಲಿಲ್ಲ ಮೂರನೆಯ ಸಾರಿ ಗಟ್ಟಿಯಾಗಿ ಡಬ ಎಂದು ಕಟ್ಟಿಗೆಯಿಂದ ಬಾಗಿಲ ಮೇಲೆ ಬಾರಿಸಿದೆ ನನ್ನ ಇಂತ ಚೇಷ್ಟೆಗಳು ಅವರಿಗೆ ಅಭ್ಯಾಸವಾಗಿದ್ದವು ಆಗಾ ಬಾಗಿಲು ತೆಗೆದರು ನಾನು ಮೊದಲ ಎರಡು ಸಲ ಮಾಡಿದ ಸದ್ದು ಅವರ ಕಿವಿಗೆ ಸೋಕಿರಲಿಲ್ಲ ಅವರು ಮಾಡುತ್ತಿದ್ದದ್ದೇನು ಡಾಂಟೆ ಕವಿಯ ಡಿವೈನ್ ಕಾಮಿಡಿ ಕಾವ್ಯವನ್ನು ಸಣ್ಣ ಮೇಜಿನ ಮೇಲೆ ತೆರೆದಿಟ್ಟು ಅದರ ವಾಕ್ಯಗಳನ್ನೋದಿ ಬಾಯಿಗೆ ಗಟ್ಟಿ ಮಾಡಬೇಕೆಂದು ಅದರ ವಾಕ್ಯಗಳನ್ನು ನುಡಿಯುತ್ತಾ ಮುಂದಿನ ಕೋಣೆಯ ಕೋಣೆಯಿಂದ ಅದರ ಹಿಂದಿನ ಕೋಣೆಯ ಗೋಡೆಯವರೆಗೂ ಶತಪಥ ತುಳಿಯುತ್ತಿದ್ದರು ಆ ವೇಳೆಗೆ ಶ್ರೀಕಂಠಯ್ಯನವರ ಮನಸ್ಸು ವಯಸ್ಸು ಐವತ್ತು ಮೀರಿತ್ತು ಪೆನ್ಷನ್ ದಿನ ಹತ್ತಿರ ಹತ್ತಿರ ಬಂದಿತ್ತು ಇದು ಹುಟ್ಟು ವಿದ್ವಾಂಸರ ಲಕ್ಷಣ ಸ್ವಾಧ್ಯಾಯ ಪ್ರವಚನೇ ಹೇವೇತಿ ನಾಕೋ ಮೌದ್ಗಲ್ಯ ತದ್ದಿ ತಪಸ್ ತದ್ದಿ ತಪಃ ಅಂತಾದ್ದು ಶ್ರೀಕಂಠಯ್ಯನವರ ತಪಸು. ಬೆಂಗಳೂರಿಗೆ ಬರುವುದಕ್ಕೆ ಮುಂಚೆ ರಿಜಿಸ್ಟಾರ್ ಆಗಿದ್ದ ಶ್ರೀಕಂಠಯ್ಯನವರು ತಿಂಗಳಿಗೊಂದು ಸಾರಿಯಾದರೂ ತಮ್ಮ ಅಧಿಕಾರ ಕಾರ್ಯಕ್ಕಾಗಿ ಬೆಂಗಳೂರಿಗೆ ಬರಬೇಕಾಗಿತ್ತು ತಮ್ಮ ಮೋಟಾರ್ ಕಾರಿನಲ್ಲಿ ಬರುತ್ತಿದ್ದರು ಬೆಂಗಳೂರು ಸೇರುವ ಹೊತ್ತನ್ನು ಮುಂಚಿತವಾಗಿ ನನಗೆ ತಿಳಿಸುತ್ತಿದ್ದರು ಮೈಸೂರಿನಿಂದ ನೆರವಾಗಿ ನನ್ನ ಕೋಣೆಗೆ ಬರುತ್ತಿದ್ದರು ಅಲ್ಲಿ ಕೊಂಚ ಉಪಹಾರವಾದ ಬಳಿಕ ಅವರು ನಾನು ಅರ್ನಿಕ್ಯಾಸಲ್ ಜಯಮ ಜಯಮಹಲ್ ಆವರಣದೊಳಗಿನ ಅವರ ಬಿಡದಿಗೆ ಹೋಗುತ್ತಿದ್ದೆವು ಅಲ್ಲಿ ನಾನು ಅವರಿಗಾಗಿ ಸಂಸ್ಕೃತ ಮಹಾಭಾರತದ ದ್ರೋಣಪರ್ವ ಶಲ್ಯ ಪರ್ವ ಕರ್ಣಪರ್ವ ಸೌಪ್ತಿಕ ಪರ್ವ ಇವುಗಳ ಭಾಗಗಳನ್ನು ಓದುತ್ತಿದ್ದೆ ಅವರು ನಡು ನಡುವೆ ಟಿಪ್ಪಣಿ ಮಾಡುವರು ಗುರುತು ಮಾಡಿಟ್ಟುಕೊಳ್ಳುವರು ಇದು ಅವರ ಪ್ರಸಿದ್ಧ ಕೃತಿಯಾದ ಅಶ್ವತ್ಥಾಮನ್ ನಾಟಕದ ರಚನೆಗೆ ಅವರು ಮಾಡಿಕೊಂಡ ಸಿದ್ಧತೆ ನಾನು ಸಂಗಡಿಗರಾಗಿ ವಾಕಿಂಗ್ ಹೋಗುತ್ತಿದ್ದೆವೆಂದು ಹೇಳಿದೆ ಸಾಹಿತ್ಯ ಸಮ್ಮೇಳನಗಳಿಗೂ ನಾವು ಜೊತೆಯಲ್ಲಿ ಹೋಗುತ್ತಿದ್ದೆವು ನಂಬಿಬರದು ಒಂದೇ ಕೋಣೆಯಲ್ಲಿ ಬಿಡಾರ ನಡುರಾತ್ರಿಯ ಅಂಚಿನವರೆಗೂ ಮಾತುಕತೆಗಳು ಅದರಲ್ಲಿ ಬಹುಭಾಗ ಸಾಹಿತ್ಯಕ್ಕೆ ಸೇರಿದ್ದು ರಾಮಾಯಣ ಕವಿಯು ಹೋಮರ್ ಕವಿಯು ಒಬ್ಬರಿಂದೊಬ್ಬರು ಯಾಕೆ ವಿಷಯ ಕದ್ದಿರಬಾರದು ಅವರಲ್ಲಿ ಯಾರು ಕೀರ್ಸ್ ಕವಿಯು ಟ್ರೂತ್ ಇಸ್ ಬ್ಯೂಟಿ ಎಂದಾಗ ಅವನ ಮನಸ್ಸಿನಲ್ಲಿದ್ದೇನು ಇಂಗ್ಲಿಷಿನ ರೇರ್ ಎಂಬುದಕ್ಕೆ ನಾವು ವಿರಳ ಎಂದು ಪ್ರತಿಪದ ಮಾಡಿಕೊಳ್ಳಬೇಕೆ ಅಪರೂಪ ಎಂಬ ಮಾತನ್ನು ಉಳಿಸಬೇಕೆ ಇಂಥ ಪ್ರಶ್ನೆಗಳು ಎಷ್ಟೋ ಬರುತ್ತಿದ್ದವು ಎಷ್ಟೋ ಸಮಯಗಳಲ್ಲಿ ಹಾಸ್ಯ ಪ್ರಸಂಗಗಳು ಅಭಾಸ ಪ್ರಸಂಗಗಳು ಬರುತ್ತಿದ್ದವು ಅವರು ಸೂತ್ರಗಳನ್ನೂ ಧಾತುಪಾಠಗಳನ್ನೂ ಹೇಳುತ್ತಿದ್ದರು ಪುಂಡಾಮ ನಮ್ಮ ಜನರಲ್ಲಿ ನಾಯಕ ಪೂಜೆಯ ಗುರುಪೂಜೆಯ ಅವಾಂತರ ಹೆಚ್ಚು ರಾಜಕೀಯದಲ್ಲಿ ಮುಖಂಡರಾದವರನ್ನು ಮತಾಚಾರದಲ್ಲಿ ಆಚಾರ್ಯಪಟ್ಟ ಹೊತ್ತವರನ್ನು ಗೌರವಿಸುವ ಅಭ್ಯಾಸ ಅತಿಯಾಗಿದೆ ಎಂದರೆ ಎಷ್ಟು ಇರುವುದು ಉಚಿತವೋ ಅಷ್ಟಕ್ಕಿಂತ ಬಹಳ ಹೆಚ್ಚಾಗಿದೆ ಈ ನಾಯಕ ಪೂಜೆ ಹೆಚ್ಚಿದಷ್ಟು ಸ್ವತಂತ್ರ ವಿವೇಕ ಕಡಿಮೆಯಾಗುತ್ತದೆ ಜನರಲ್ಲಿ ಭಕ್ತಿ ಶ್ರದ್ಧೆಗಳ ಜೊತೆಗೆ ಸ್ವತಂತ್ರ ವಿಚಾರ ಪ್ರವೃತ್ತಿಯೂ ಬೆಳೆಯಬೇಕು ಹೀಗೆಂಬ ಮಾತುಕತೆ ನಡೆಯುತ್ತಿದ್ದಾಗ ಬಿಎಂ ಶ್ರೀಕಂಠಯ್ಯನವರು ತಮ್ಮ ಚಿಕ್ಕಂದಿನ ಒಂದು ಕಥೆಯನ್ನು ಹೇಳಿದರು ಅವರಿಗೆ ಎಂಟು ಹತ್ತು ವರ್ಷಗಳ ಬಾಲ್ಯ ಅದೇ ವಯಸ್ಸಿನ ಹುಡುಗರು ನಾಲ್ಕೈದು ಜನ ಒಂದು ಗುಂಪು ಆ ಗುಂಪಿಗೆ ಅವರಿಗಿಂತ ಒಂದೆರಡು ವರ್ಷ ದೊಡ್ಡವನಾದ ಹುಡುಗ ಒಬ್ಬ ಬಂದು ಸೇರಿದ ಅವನು ಆಕಾರದಲ್ಲಿ ಮಿಕ್ಕವರಿಗಿಂತ ಉದ್ದವಾಗಿ ದಪ್ಪವಾಗಿದ್ದ ನಡವಳಿಕೆಯಲ್ಲಿಯೂ ಸಾಹಸಿಯಾಗಿದ್ದ ಅವನ ಗುಣಚೇಷಗಳಿಗೆ ತಕ್ಕಂತೆ ಊರ ಜನ ಅವನಿಗೆ ಪುಂಡಾಮ ಎಂದು ಹೆಸರಿಟ್ಟಿದ್ದರು ಅವನ ನಿಜವಾದ ಹೆಸರು ಯಾರಿಗೂ ಗೊತ್ತಿರಲಿಲ್ಲ ಶ್ರೀಕಂಠಯ್ಯನವರ ಬಾಲಗೋಷ್ಠಿಯು ಪುಂಡಾಮಾಮನನ್ನು ನಾಯಕರನ್ನಾಗಿ ಅಂಗೀಕರಿಸಿತು ಅವರು ಎಲ್ಲಿ ಹೋದರೂ ಅವನೇ ಏನು ಮಾಡಿದರೂ ಅವನೇ ಯಜಮಾನ ಹೀಗಿರುವಾಗ ಒಂದು ದಿನ ಆತ ತನ್ನ ಶಿಷ್ಯರನ್ನು ಕುಡಿತ್ತು ಹೇಳಿದ ಎಲೋ ಇಹೊತ್ತು ದೇವರ ಪೂಜೆ ಮಾಡೋಣ ಓಹೋ ಮಾಡಬೇಕು ಸರ್ ನೀವೇ ನಮ್ಮ ದೇವರು ಆ ಏರ್ಪಾಟಿನ ವಿವರಗಳೆಲ್ಲ ತೀರ್ಮಾನವಾದ ಮೇಲೆ ಪುಂಡಾಮಾಮನೇ ದೇವರ ವಿಗ್ರಹವಾಗತಕ್ಕದ್ದೆಂದು ಗೊತ್ತಾಯಿತು ಅದರ ಮೇರೆಗೆ ಅವರು ಶ್ರೀರಂಗಪಟ್ಟಣದ ಕೋಟುಗಳ ಆವರಣದಲ್ಲಿ ಒಂದು ಜಾಗವನ್ನು ಪ್ರಶಸ್ತವೆಂದು ಗೊತ್ತು ಮಾಡಿಕೊಂಡರು ಅಲ್ಲಿ ಮಳೆಯಿಂದಲೋ ಏನೋ ಹಳ್ಳವಾಗಿದ್ದ ಜಾಗದಲ್ಲಿ ಕೊಂಚ ತೋಡಿ ಆ ಹಳ್ಳದಲ್ಲಿ ಪುಂಡಾಮಾಮನನ್ನು ಕುಡಿಸಿದರು ಅನಂತರ ಅವನ ಸುತ್ತ ಮಣ್ಣು ತುಂಬಿ ಹಳ್ಳವನ್ನು ಬತ್ತಿ ಮಾಡಿ ನೆಲಸಮಕ್ಕೆ ತಂದರು ಪುಂಡಾಮಾಮನ ಮುಖ ಮಾತ್ರ ಮೇಲ್ಗಡಿಗೆ ಕಾಣುತ್ತಿತ್ತು ಕರಳವರೆಗೂ ಮಣ್ಣು ಬರ್ತಿ ಹೀಗೆ ಮಾಡಿದ ಮೇಲೆ ದೇವರ ಪೂಜೆಗಾಗಿ ಹೂವು ಹಣ್ಣು ಕಾಯಿಗಳನ್ನು ತರಬೇಕೆಂದು ಬಾಲಭಕ್ತರು ಪೇಟೆಗೆ ಹೊರಟು ಹೋದರು ಪುಂಡಾಮನು ಬಿಟ್ಟುಕೊಂಡು ಗುಣಿಯಲ್ಲಿ ಉಳಿದ ಅಷ್ಟು ಹೊತ್ತಿಗೆ ಗಂಟೆ ಕೋಟಿನ ಕಿ ಕೋಟಿನ ಉದ್ಯೋಗಸ್ಥರು ಬರಲಾರಂಭವಾಯಿತು ಅವರ ಪೈಕಿ ಯಾರೋ ಒಬ್ಬರು ಪುಂಡಾಮನ ರುಂಡವನ್ನು ನೋಡಿ ಭಯಪಟ್ಟರು ಹತ್ತಿರ ಹೋಗಿ ನೋಡಿದರು ಕಣ್ಣು ರೆಪೆಯಾಡಿಸುವುದು ಕಷ್ಟವಾಗಿತ್ತು. ಉಸಿರಾಡುವುದು ಕಷ್ಟವಾಗಿತ್ತು ನೋಡಿದ ಮನುಷ್ಯ ಅದು ಏನೆಂದು ಅರ್ಥವಾಗದೆ ತನ್ನ ಸ್ನೇಹಿತನನ್ನು ಕರೆದ ಅವರೆಲ್ಲಾ ಸೇರಿ ಇದನ್ನು ಪರೀಕ್ಷೆ ಮಾಡಬೇಕೆಂದು ಪುಂಡಾಮನ ಸುತ್ತ ಇದ್ದ ಮಣ್ಣನ್ನು ಅಗೆದರು ಅವನ ಮೈಯನ್ನು ನೋಡಿದರು ಯಾರೋ ಸಣ್ಣ ಹುಡುಗ ಇವನಿಗೆ ಯಾರೋ ಏನೋ ಮಾಡಿರಬೇಕು ಎಂದುಕೊಂಡು ಡಾಕ್ಟರನ್ನು ಅಲ್ಲಿಗೆ ಕರೆತಂದರು ಡಾಕ್ಟರು ಪುಂಡಾಮನನ್ನು ಮರದ ನೆರಳಿನಲ್ಲಿ ಮಲಗಿಸಿ ಶ್ವಾಸ ಭರ್ತಿ ಮಾಡುತ್ತಿದ್ದರು ಆ ವೇಳೆಗೆ ಬಾಲಶಿಷ್ಯರು ಹೂವು ಹಣ್ಣುಗಳ ಸಮೇತ ಅಲ್ಲಿಗೆ ಬಂದರು ತಮ್ಮ ಗುರುವಿನ ಸ್ಥಿತಿಯನ್ನು ನೋಡಿ ಅಳುವುದಕ್ಕೆ ಮೊದಲು ಮಾಡಿದರು ಅಲ್ಲಿದ್ದ ಜನ ತಮ್ಮ ಗುರುವನ್ನು ಹೀಗೆ ಮಾಡಿದರೆಂದು ದೂರಿಟ್ಟು ಗೋಳಾಡಿದರು ಆಗ ಆ ಜನ ಏನು ಮಾಡಬೇಕು ಹುಡುಗರನ್ನು ಸಮಾಧಾನ ಅಥವಾ ಪುಂಡಾಮಾಮನ ಉಪಚಾರವನ್ನು ನೋಡಿಕೊಳ್ಳುವುದೇ ಈ ಎರಡೂ ರಂಪುಗಳ ಮಧ್ಯೆ ಜನ ತಬ್ಬಿಬ್ಬಾಗಿ ನಿಂತರು ಆಗ ಡಾಕ್ಟರ್ ಅವರ ಸಾಮರ್ಥ್ಯ ಎಲ್ಲರನ್ನೂ ಸಮಾಧಾನಕ್ಕೆ ತಂದಿತು ಪುಂಡಾಮಾಮ ಚೇತರಿಸಿಕೊಂಡ ಹುಡುಗರು ಸಂತೋಷಪಟ್ಟು ತಾವು ತಂದಿದ್ದ ಹಣ್ಣುಗಳನ್ನು ತಾವೇ ತಿಂದರು ಜನ ಅವರವರ ಕೆಲಸಕ್ಕೆ ಹೋದರು ಇದು ಶ್ರೀಕಂಠಯ್ಯನವರೇ ನನಗೆ ಹೇಳಿದ ಕಥೆ ಇಂಗ್ಲಿಷ್ ಗೀತಗಳು ಶ್ರೀಕಂಠಯ್ಯನವರ ಇಂಗ್ಲಿಷ್ ಗೀತೆಗಳಲ್ಲಿಯ ಕೆಲವು ಕವನಗಳು ಮೊದಲು ಕರ್ನಾಟಕ ಗ್ರಂಥಮಾಲೆ ಎಂಬ ಮಾಸಪತ್ರಿಕೆಯಲ್ಲಿ ಆಗಾಗ ಪ್ರಕಟವಾಗಿದ್ದವು ಎನ್ಎಸ್ ಸುಬ್ಬರಾಯರವರು ಅವುಗಳನ್ನು ನೋಡಿ ಮೆಚ್ಚಿಕೊಂಡು ನಮಗೆ ಹೇಳಿದರು ಅವರು ಆ ಕವನಗಳನ್ನು ಸಂಗ್ರಹ ಮಾಡಿಟ್ಟು ಅಂದವಾಗಿ ಚಿನ್ನದ ಗಿಲ್ ತಲೆ ಬೈಂಡು ಮಾಡಿಸಿ ಬೈಂಡಿನ ಮೇಲೆ ಸುಂದರವಾದ ಚಿನ್ನದ ಬಣ್ಣದ ಅಕ್ಷರಗಳಲ್ಲಿ ಹೆಸರು ಬರೆಸಿದ್ದರು ಅದನ್ನು ನೋಡಿ ನನಗೆ ತುಂಬಾ ಹಿಗ್ಗಾಯಿತು ಕರ್ನಾಟಕ ಗ್ರಂಥಮಾಲೆಯ ಸಂಪಾದಕರಾದ ಬಾಪು ಸುಬ್ಬರಾಯರನ್ನು ನಾನು ಕಂಡು ನನಗೆ ಒಂದು ಸೆಟ್ ಅನುಗ್ರಹಿಸಬೇಕೆಂದು ಬೇಡಿದೆ ಬಾಪು ಸುಬ್ಬರಾಯರು ಮಹಾರಾಜ ಕಾಲೇಜಿನ ಹೈಸ್ಕೂಲ್ ತರಗತಿಯಲ್ಲಿ ನನಗೆ ಉಪಾಧ್ಯಾಯರಾಗಿದ್ದರು ಆದರೆ ಅವರಿಗೆ ನನ್ನಲ್ಲಿದ್ದ ಅಭಿಮಾನ ನನ್ನ ವಿದ್ಯಾರ್ಥಿತ್ವದಿಂದಂಟಾದದ್ದಲ್ಲ ಅವರು ನೈಜವಾಗಿ ಮೃದು ಹೃದಯಗಳು ವಿಶ್ವಾಸಪರರು ಅವರು ದಯಮಾಡಿ ನನಗೆ ವಿದ್ಯಾದಾಯಿನಿ ಪತ್ರಿಕೆಯ ಸಮಗ್ರ ಸಂಪುಟಗಳನ್ನು ಕರ್ನಾಟಕ ಗ್ರಂಥಮಾಲೆಯ ಸಮಗ್ರ ಸಂಪುಟಗಳನ್ನು ಕೊಟ್ಟರು ನಾನು ಅದನ್ ಅವನ್ನೆಲ್ಲಾ ಬೈಂಡು ಮಾಡಿಸಿಟ್ಟುಕೊಂಡಿದ್ದೆ ಆದರೆ ಆ ಕಾಲದಲ್ಲಿ ಬಿಎಂ ಶ್ರೀಕಂಠಯ್ಯನ ಅವರ ಇಂಗ್ಲಿಷ್ ಗೀತಗಳ ಪ್ರಭಾವ ಎಷ್ಟು ದೂರ ಹೋದಿತ್ತೆಂಬುದರ ಕಲ್ಪನೆ ನನಗೆ ಬಂದಿರಲಿಲ್ಲ ಅದು ಒಂದು ಒಳ್ಳೆಯ ಎಕ್ಸ್ಪೆರಿಮೆಂಟ್ ಪ್ರಯೋಗ ಪರೀಕ್ಷೆ ಎಂದು ಭಾವಿಸಿದ್ದೆ ಇಂಗ್ಲಿಷ್ ಗೀತಗಳನ್ನು ಸಮಗ್ರ ಆಕಾರದಲ್ಲಿ ಮೊದಲು ಪ್ರಕಟಮಾಡಿದ ಮಾಡಿದ ಕೀರ್ತಿ ಬೆಂಗಳೂರು ಕರ್ನಾಟಕ ಸಂಘದ್ದು ಅದು ಮುಖ್ಯವಾಗಿ ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರೀಯವರಿಬ್ಬರ ಕೆಲಸ ಅವರಿಬ್ಬರು ಶ್ರೀಕಂಠಯ್ಯನವರ ಶಿಷ್ಯರು ಇಬ್ಬರು ಸಾಹಿತ್ಯ ನಿಷ್ಣಾಂತರಾಗಿದ್ದರಿಂದ ಇಂಗ್ಲಿಶ ಗೀತಗಳ ಮೌಲ್ಯವು ಸಾಹಿತ್ಯ ದೃಷ್ಟಿಯಿಂದ ಉತ್ಕೃಷ್ಟವಾದದ್ದೆಂದು ಅವರು ಉತ್ಸಾಹಪಟ್ಟು ಗುರುಗಳ ಒಪ್ಪಿಗೆಯನ್ನು ಪಡೆದರು ಪುಸ್ತಕ ಮುದ್ರಿತವಾಗಿ ಬಂದ ಮೇಲೆ ಸೆಂಟ್ರಲ್ ಕಾಲೇಜಿನಲ್ಲಿ ಒಂದು ಸಂತೋಷಕೂಟವನ್ನು ಏರ್ಪಡಿಸಿದ್ದರು ನಾನು ಅದಕ್ಕೆ ಹೋಗಿದ್ದೆ ಆ ಸಮಾರಂಭ ಸೆಂಟ್ರಲ್ ಕಾಲೇಜಿನ ಎದುರಿನ ಡಿಸ್ಟ್ರಿಕ್ಟ್ ಆಫೀಸ್ ಆವರಣದಲ್ಲಿರುವ ಹೊಸ ಕಟ್ಟಡದ ಮಹಡಿಯ ಮೇಲೆ ಎಂದು ನನ್ನ ಜ್ಞಾಪಕ ಆ ಹೊತ್ತಿನ ತಿಂಡಿಗಳು ಕೃಷ್ಣಶಾಸ್ತ್ರಿಗಳ ದರ್ಜೆಯನ್ನು ಮೀರಿಸುವಂತಿದ್ದವು ಹಣ್ಣುಗಳು ಕಾಫಿ ಲೆಮನೇಡ್ ಎಲ್ಲ ಇದ್ದವು ಸವಿಕರು ಕೋರಿದಂತೆ ಶ್ರೀಕಂಠಯ್ಯನವರು ಕೆಲವು ಗೀತಗಳನ್ನು ಓದಿದರು ಬೇಟಾಕಾರ ಬಂದ ಮಾದ ಹಾ ಏನು ಬೇಟವು ಬೇಟ ಎಂದರೆ ಪ್ರಣಯ ಇದನ್ನು ಓದಿದಾಗ ನಾನು ಒಂದು ಬಗೆಯಾಗಿ ಕಣ್ಣು ಮನಚು ಮಾಡಿ ಶ್ರೀಕಂಠಯ್ಯನವರ ಕಡೆ ನೋಡಿದೆ ಅವರು ನನ್ನ ಕಡೆ ನೋಡಿ ನಕ್ಕು ಇದರಲ್ಲಿ ಸ್ವಾನುಭವವೇನೂ ಇಲ್ಲ ಎಂದರು ನಾನು ಹಾಗಾದರೆ ನಿಮಗೆ ಯಾಕೆ ಉಳುಕು ಎಂದೆ ಆ ಹೊತ್ತು ನಮ್ಮ ಭಾಷೆ ಅದಾದ ಮೇಲೆ ನಾನು ಮೆಲ್ಲಗೆ ಊಟಗಾರ ಗುಂಡ ಬಂದ ಆಹಾ ಏನು ಊಟವೋ ಇಂತಹ ಮೂರು ನಾಲ್ಕು ಪಂಕ್ತಿಗಳನ್ನು ಸೇರಿಸಿದೆ ಅವರಿಗೆ ಕೊಂಚ ಕೋಪ ಹೀಗೆ ಅಣಕಿಸುವುದಕ್ಕೆ ಶುರು ನೀವು ಯಾವುದನ್ನು ಬಿಡುತ್ತೀರಿ ವಾಟ್ ಈಸ್ ಸೇಫ್ ಹಾಗೆಲ್ಲ ಸರ್ ಕನ್ನಡದಲ್ಲಿ ಪ್ರಾಸ ಎಷ್ಟು ಹುರುಸಾಗಿದೆ ಎಂಬುದನ್ನು ತೋರಿಸುವುದಕ್ಕೆ ಹೊರಟೆ ಅವರು ನಕರು ಹುಲುಸು ಎಂಬುದು ಶ್ರೀಕಂಠಯ್ಯನವರಿಗೆ ಪದೇ ಪದೇ ಬರುತ್ತಿದ್ದ ಮಾತು ಇಂಗ್ಲಿಷ್ ಗೀತೆಗಳ ಮುಖಪತ್ರದ ಮೇಲೆ ಬೆಳೆಯೇನೋ ಬೇಕಾದ ಹಾಗಿದೆ ಕುಯ್ಯುವವರು ಕಡಿಮೆ ಎಂಬ ಮಾತುಗಳಿಂದ ಒಂದು ಬೈಬಲಿನ ಸೂಕ್ತಿಯನ್ನು ಕೊಟ್ಟಿದ್ದರು ಇದನ್ನು ಕೊರವಂಜಿ ಮಹಾಶಯರು ಕೊರಳೇನೋ ಉದ್ದವಾಗಿದೆ ಕುಯ್ಯುವವರು ಕಡಿಮೆ ಎಂದು ಅಣಕಿಸಿದರು ಮೇಲಿನ ನನ್ನ ಅಣಕದಿಂದ ಇನ್ನೂ ಹೆಚ್ಚು ಕೋಪಗೊಂಡವರು ವೆಂಕಣ್ಣಯ್ಯ ಅವರ ಗುರುಭಕ್ತಿ ಮಿತಿಯಿಲ್ಲದ್ದು ಅವರನ್ನು ಸಮಜಾಯಿಸಿ ಮಾಡುವುದು ನನಗೆ ಅಸಾಧ್ಯವಾದ ಕೆಲಸವಾಗಿರಲಿಲ್ಲ ಬಿಎಂ ಶ್ರೀಕಂಠಯ್ಯನವರು ಇಂಗ್ಲಿಷ್ ಗೀತಗಳ ಪೀಠಿಕೆ ಹೀಗೆ ನನಗೆ ಹಬ್ಬವಾಗಿ ಇನಿಯರಿಬ್ಬರನ್ನು ತೂಗಿ ಇವಳ ಸೊಬಗನವಳು ತೊಟ್ಟು ನೋಡ ನೋಡಬಯಸಿದೆ ಅವಳ ತೊಡಗೆ ಇವಳಿಗಿಟ್ಟು ಹಾಡ ಬಯಸಿದೆ ಎಂದಿತ್ತಷ್ಟೇ ಇದನ್ನು ಕುರಿತು ನಾನು ಇದು ಬಹಳ ಚೆನ್ನಾಗಿದೆ ಸರ್ ಒಳ್ಳೆಯ ಏರ್ಪಾಟು ನಮ್ಮ ಜನದ ಟೇಸ್ಟು ಟೇಸ್ಟ್ ಅಭಿರುಚಿ ತಿದ್ದಬೇಕು ಸರ್ ಎಂದೆ ಅವರು ಏನು ಕುಚೋದ್ಯ ಮಾಡುತ್ತೀರೇನಪ್ಪ ಎಂದು ಮುನಿಸಿನಿಂದ ಧ್ವನಿಯಲ್ಲಿ ಕೇಳಿದರು ನಾನು ಉಂಟೆ ವಿಷಯ ಚೆನ್ನಾಗಿ ಗೊತ್ತು ಮಾಡಿಕೊಳ್ಳೋಣವೆಂದು ಕೇಳಿದೆ ನೀವು ಉಳಿಸಿದ್ದಕ್ಕೆ ಅವರು ಒಪ್ಪಿಕೊಂಡರೋ ಶ್ರೀ ಒಪ್ಪಿಕೊಳ್ಳದೆ ಏನು ಮಾಡುತ್ತಾರೆ ನಾನು ಹೇಳಿದೆ ಅದು ಹೇಗೆ ಹೇಳುವುದು ಸರ್ ಮುಖಗಂಟಿಕ್ಕಿ ಬುಸುಗುಟ್ಟುತ್ತಾ ನಿಂತರೆ ನೋಡುವುದಕ್ಕಾಗುತ್ತದೆಯೇ ನಮ್ಮ ಸ್ನೇಹಿತರು ಶ್ರೀ ಕಡರಾಯರು ತಮ್ಮ ಹೆಂಡತಿಗೆ ಪರಂಗಿ ಫ್ಯಾಷನ್ನಿನ ಎತ್ತು ಹಿಮ್ಮಡಿ ಹೈಹಿಲ್ ಶೂಸ್ ಜೋಡನ್ನು ತೊಡಿಸಿ ಡಾಕ್ ಕಾರ್ಡ್ ಬಂಡಿಯಲ್ಲಿ ಕರೆತಂದು ಲಾಲ್ಬಾಗಿನ ಗ್ಲಾಸ್ ಹೌಸಿನ ಮುಂದೆ ಇಳಿಸಿ ಅಲ್ಲಿ ನಡೆದಾಡಬೇಕೆಂದರು ಆಕೆ ನಾನು ಹಳೆಯ ಕಾಲದವಳು ಇದೆಲ್ಲ ನನ್ನಿಂದ ಆಗತಕ್ಕದ್ದಲ್ಲ ಇದಕ್ಕೆಲ್ಲ ಬೇಕಾದರೆ ಹೊಸದೊಂದನ್ನು ಮಾಡಿಕೊಳ್ಳಿ ಎಂದುಬಿಟ್ಟಳು ನಾವು ಮೂರು ನಾಲ್ಕು ಮಂದಿ ಸ್ನೇಹಿತರು ಅಲ್ಲಿ ಬೆಂಚಿನ ಮೇಲೆ ಕುಳಿತಿದ್ದೆವು ನಮಗೆ ಆ ಸಂಭಾಷಣೆ ಕೊಂಚ ಕೊಂಚ ಕೇಳಿಸಿತು ಆಮೇಲೆ ನಾನು ಅಬಕಡನನ್ನು ಕರೆದು ಏನೋ ಬೆಪುತ ಕಡಿ ನಿನಗೇಕೋ ಈ ಚೇಷ್ಟೆಯಲ್ಲ ಎಂದು ಕೇಳಿದೆ ಆತನು ನಕು ಬಿಟ್ಟ ಹೀಗೆ ಹೆಂಗಸರು ಮುನಿದರೆ ತಮ್ಮ ಉಪಾಯವೇನೋ ವೇನೋ ಅಪ್ಪಣೆಯಾಗಬೇಕು ನಗುವಿನಲ್ಲಿ ಸಂಭಾಷಣೆ ಪರ್ಯಾವಸನವಾಯಿತು ಹಾಸ್ಯ ಪ್ರಸಂಗಗಳು ಬಿಎಂ ಶಿಖಂಠಯ್ಯನವರಿನವರಿಗೂ ನನಗೂ ನಡೆಯುತ್ತಿದ್ದ ಹಾಸ್ಯ ಪ್ರಸಂಗಗಳಲ್ಲಿ ಒಂದು ಅವರ ಕುಲಪ್ರಭೇಯದ ಭೇದ ಹೆಸರನ್ನು ಕುರಿತದ್ದು ಅವರು ಒಬ್ಬೂರ ಕಮ್ಮಿಗಳು ನಾನು ಬೊಬ್ಬೂರ್ ಎಂಬ ಶಬ್ದ ಮೂಲದಲ್ಲಿ ಬರ್ಬರ ಬರ್ಬರರು ಯವನರು ಮ್ಲೇಚ್ಛರು ಇವರೆಲ್ಲ ಕಾಮಧೇನು ವಿಶ್ವಾಮಿತ್ರರ ಮೇಲೆ ಆಗ್ರಹ ಮಾಡಿ ಮೈ ಕೊಡವಿದಾಗ ಅದರ ಪುಚ್ಚಸ್ಥಾನದಿಂದ ಹುಟ್ಟಿದವರು ಪುಚ್ಚಸ್ಥಾನದಿಂದ ಬರಬರ ಶಬ್ದ ಹೊರಟಿತು ಆದ್ದರಿಂದ ಅವರು ಬರ್ಬರರೆನಿಸಿಕೊಂಡರು ಬ್ರಾಹ್ಮಣ ಶಬ್ದವು ಹಾಗೆಯೇ ಎನ್ನುವವರುಂಟು ನಂದಿಕೇಶ್ವರನು ಬರ್ ಎಂದು ಶಬ್ದ ಮಾಡಿದನಂತೆ ಬೃಂಗಿಯು ಮಣಮಣ ಶಬ್ದ ಮಾಡಿದನಂತೆ ಹಾಗೆ ಬರಾ ಮಣ ಶಬ್ದ ಹುಟ್ಟಿತು ಇದೇ ಹೋಲಿಕೆಯ ಮೇಲೆ ಬರ್ಬರ ಶಬ್ದ ಹುಟ್ಟಿತು ಬರ್ಬರ ಎಂದರೆ ವಾಯು ಏಕೆಂದರೆ ಅದು ಬರ್ ಎಂದು ಬೀಸುತ್ತದೆ ಹೀಗೆ ವಾಯುವಿನಿಂದ ಉತ್ಪನ್ನವಾದ ಶಬ್ದಕ್ಕೆ ಪ್ರತೀಕವಾಗಿ ಬರ್ಬರ ಧಾನ್ಯವಿರುತ್ತದೆ ಅದನ್ನೇ ನಿಷ್ಠಾವಕ್ಕ ಎಂದು ಹೇಳುತ್ತಾರೆ ಎಂದರೆ ಜೋರಾಗಿ ಬೀಸುವುದು ಎಂದರ್ಥ ಬರ್ಬರ ಧಾನ್ಯವಾದರೂ ಅಂಗಾರಕ ಗ್ರಹಕ್ಕೆ ಪ್ರಿಯವಾದದ್ದು ಬರ್ಬರಾಸ್ವಜಂತುನಾಂ ಬಲಪುಷ್ಟಿವರ್ಧನಂ ಅಂಗಾರಕನಾದರೂ ಕ್ಷೌರಕನಿಗೆ ಅಭಿಮಾನ ದೇವತೆ ಈ ಕಾರಣದಿಂದಲೇ ಇಂಗ್ಲಿಶಿನಲ್ಲಿ ಅವನನ್ನು ಬಾರ್ಬರ್ ಎಂದು ಕರೆಯುವುದುಂಟು ಹೀಗೆ ಬಬ್ಬೂರ ಕಮೆಗಳ ಅನುಪೂರ್ವಿ ಎಂದು ನಾನು ಅಸಂಬದ್ಧವಾಗಿ ಪ್ರತಿಪಾದನೆ ಮಾಡೋಣ ಶ್ರೀಕಂಠಯ್ಯನವರು ಏನಪ್ಪ ನಮ್ಮನ್ನು ಅಲ್ಲಿಗಿಳಿಸಿಬಿಟ್ಟಿದ್ದೀರಿ ಎಂದು ಒಳ್ಳೆಯ ಫೈಲಾಲಜಿ ನಿಮ್ಮದು ಎಂದು ಹೇಳಿ ನಗುತ್ತಿದ್ದರು ಒಂದು ದಿನ ಸೆನೆಟ್ ಸಭೆ ನಡೆಯುತ್ತಿದೆ ಆ ವ್ರಜೇಂದ್ರನಾಥ್ ಸೀಲ್ ರವರು ವೈಸ್ ಚಾನ್ಸಲರು ಮತ್ತು ಸಭಾಧ್ಯಕ್ಷರು ಅವರ ಪಕ್ಷ ಪಕ್ಕದಲ್ಲಿ ಶ್ರೀಕಂಠಯ್ಯನವರು ರಿಜಿಸ್ಟ್ರಾರರಾಗಿ ಗಂಭೀರ ಮುದ್ರೆಯಿಂದ ಕುಳಿತಿದ್ದಾರೆ ಸಭಿಕರೊಬ್ಬರು ಕಟುಕಟುವಾದ ಪ್ರಶ್ನೆಗಳನ್ನು ಹಾಕುತ್ತಿದ್ದಾರೆ ಒಬ್ಬಿಬ್ಬರು ದೊಡ್ಡ ಮನುಷ್ಯರನ್ನು ಕುರಿತು ಕುರಿತು ನನಗೆ ಆ ಪ್ರಶ್ನೆಗಳ ಧ್ವನಿ ನ್ಯಾಯವೆನಿಸಲಿಲ್ಲ ಒಂದು ಸಣ್ಣ ಚೀಟಿಯಲ್ಲಿ ಒಂದೆರಡು ಪಂಕ್ತಿ ಬರೆದು ಅದನ್ನು ಲಕ್ಕೋಟೆಯಲ್ಲಿ ಭದ್ರಪಡಿಸಿ ಆಡಿನ ಕೈಯಿಂದ ಕಳಿಸಿದೆ ಅವರು ಲಕ್ಕೋಟೆಯೊಡೆದು ನೋಡಿಕೊಂಡರು ಮುಖ ಅರಳಿತು ನನ್ನ ಕಡೆ ನೋಡಿ ಕೈ ಮಾಡಿದರು ನಾನು ಎದ್ದು ಹಿಂದುಗಡಿಯ ಕೋಣೆಗೆ ಹೋದೆ ಅವರು ಅಲ್ಲಿಗೆ ಬಂದರು ನನ್ನ ಚೀಟಿಯನ್ನು ನನಗೆ ತೋರಿಸಿ ತೋಡಿರಾಗದಲ್ಲಿ ಹಾಡತಕ್ಕದ್ದು ಎಂದು ನೇಮಕ ಮಾಡಿದ್ದೀರಲ್ಲ ನನಗೆ ತೋಡಿರಾಗ ಬರುವುದಿಲ್ಲ ಕೊಂಚ ಅಪ್ಪಣೆ ಆಗಲಿ ನಗು ನಗುತ್ತಾ ಕೇಳಿದರು ನಾನು ಬರೆದಿದ್ದು ಹೀಗಿತ್ತು ಗೋಳಂ ಪೊಯ್ಕೊಳ್ಳುವನಿ ಳೆಯ ಮಗನೇತಕ್ಕಿಂತೂ ಸುಜನರ ನಕಟ ಕೋಳಿಯ ಕೋ ಗೇಮ್ ಗ್ರಂಥಂ ಬೋಳಿಯ ತಲೆಯೊಂದು ರಾತ್ರಿಯೋಳ್ ತುರುಬಹುದೇಮ್ ಇದನ್ನು ಕೇಳಿ ಹೊರಟ ನಗು ಸಭಿಕರಲ್ಲಿ ಕೆಲವರ ಕಿವಿಯನ್ನು ಮುಟ್ಟಿತು ಅವರು ಬಂದು ನಮ್ಮ ನಗುವಿನಲ್ಲಿ ಕೆಲತರು ತಕರಾರುಗಳು ಬಿಎಂ ಶ್ರೀಕಂಠಯ್ಯನವರಿಗೂ ನನಗೂ ಅಭಿಪ್ರಾಯ ಭೇದ ಅಪರೂಪವೇನೂ ಅಲ್ಲ ಎಷ್ಟೋ ವಿಷಯಗಳಲ್ಲಿ ತಕರಾರುಗಳು ವ್ಯಾಕರಣ ವಿಷಯದಲ್ಲಿ ಶಬ್ದ ಸೌಷ್ಠವದ ವಿಷಯದಲ್ಲಿ ಅಕ್ಷರ ಪರಿಷ್ಕರಣದ ವಿಷಯದಲ್ಲಿ ಅನ್ಯ ಭಾಷಾ ಸ್ವೀಕಾರ ವಿಷಯದಲ್ಲಿ ಸಾಹಿತ್ಯ ಮೌಲ್ಯ ತಾರತಮ್ಯ ವಿಷಯದಲ್ಲಿ ಚರ್ಚೆಗಳು ಬರುತ್ತಿದ್ದವು ಪರಿಷತ್ತಿನ ಸಮ್ಮೇಳನಕ್ಕೆ ಹೋದಾಗಲೋ ಬೇರೆ ಯಾವ ಸಂದರ್ಭದಲ್ಲಿಯೋ ನಾವಿಬ್ಬರು ಒಂದು ಗಂಟೆಯ ಕಾಲ ಕುಳಿತು ಮಾತನಾಡುವ ಅವಕಾಶ ದೊರೆತಾಗ ಯಾವುದೋ ಒಂದು ಚರ್ಜಾ ಘಟ್ಟ ತಲೆ ತಲೆಯೆತ್ತುತ್ತಿತ್ತು ಸಮ್ಮೇಳನಗಳಿಗೆ ಹೋದಾಗ ಬಹುಮಟ್ಟಿಗೆ ಒಂದೇ ಕೋಣೆಯಲ್ಲಿ ಬಿಡಾರ ಮಾಡುತ್ತಿದ್ದವಷ್ಟೇ ಅದರಲ್ಲಿ ಕಾದಾಟದ ಆಕರ್ಷಣೆಯು ಒಂದು ರಾತ್ರಿ ಹನ್ನೆರಡು ಒಂದು ಗಂಟೆಯವರೆಗೂ ನಡೆಯುತ್ತಿತ್ತು ಚರ್ಚೆ ರಾಮಾಯಣದ ಕವಿಯು ಇಲಿಯಡ್ನಿಂದ ಸದ್ದಿಲ್ಲವೆಂದು ಹೇಗೆ ಖಂಡಿತ ಪಡಿಸುತ್ತೀರಿ ಹೋಮರ್ ಕವಿಯು ರಾಮಾಯಣದಿಂದ ಪ್ರಭಾವಿತನಾಗಿಲ್ಲವೆಂದು ನೀವು ಹೇಗೆ ಸಿದ್ಧಾಂತ ಮಾಡುತ್ತೀರಿ ಏಜಾಕ್ಸನನ್ನು ಅಶ್ವತ್ಥಾವನನ್ನಾಗಿ ಏಕೆ ಪರಿವರ್ತಿಸಬೇಕು ಏಜಾಕ್ಸ್ ಆಗಿಯೇ ಏಕೆ ಉಳಿಯಬಾರದು ಪ್ರೊಮಿಥಿಯಸ್ನನ್ನು ಮಾತರಿಶ್ವನೆಂದು ಏಕೆ ಹೇಳಬೇಕು ಹುಷಾರ್ ಬುಧನೆಂದು ಏಕೆ ಕರೆಯಬಾರದು ಇಂತಹ ಪ್ರಶ್ನೆಗಳು ಮುರಿದದ್ದಲ್ಲ ಹರಿದದ್ದಲ್ಲ ವಾಗ್ವಾದ ಇವಳ ತೋಡಿಗೆ ಯವಳಿಗೂಡಿಸಿ ನೋಡುವ ಪ್ರಕರಣಗಳು ಅದರಲ್ಲಿ ಉಪಕತೆಗಳು ಕುಚೋದ್ಯಗಳು ಬರುತ್ತಿದ್ದವು ಕೆಲವು ಪದ ಪ್ರಯೋಗಗಳು ಬಿಎಂ ಶ್ರೀಕಂಠಯ್ಯನವರಿಗೂ ನನಗು ನಡೆದ ತರ್ಕ ಪ್ರಸಂಗಗಳಲ್ಲಿ ನನ್ನ ದೃಷ್ಟಿಯಿಂದ ಅತಿ ಮುಖ್ಯವಾದದ್ದು ಕನ್ನಡ ವ್ಯಾಕರಣವನ್ನು ಕುರಿತದ್ದು ನಾವಿಬ್ಬರೂ ಬಹು ಚರ್ಚೆ ಮಾಡಿ ಒಟ್ಟಿಗೆ ಒಂದು ನಿರ್ಧಾರಕ್ಕೆ ಬಂದೆವು ನಡೆಸು ನಡೆಸು ನಡೆಸು ನಡೆಸು ನಡೆಸು ಇತ್ಯಾದಿ ಅನೇಕ ರೂಪಗಳಲ್ಲಿ ನಾವಿಬ್ಬರೂ ನಡೆಸು ಎಂಬ ರೂಪವನ್ನೇ ಬಳಸತಕ್ಕದ್ದು ಮಿಕ್ಕ ಪ್ರಯೋಗಗಳು ತಪ್ಪೆಂದಲ್ಲ ಕೆಲವು ಕಾರಣಗಳಿಂದ ನಡೆಸು ಅನುಕೂಲ ಹಾಗೆಯೇ ಬರೆಯಸು ಬರಿಸು ಬರೆಸು ಮೊದಲಾದ ರೂಪಗಳಲ್ಲಿ ನಾವು ಬರೆಸು ಎಂಬುದನ್ನೇ ಬಳಸತಕ್ಕದ್ದು ಇವು ಅನುಕೂಲ ದೃಷ್ಟಿಯಿಂದ ಕಡಮೆ ಎಂಬ ರೂಪವನ್ನೇ ಬಳಸತಕ್ಕದ್ದು ಕಡಿಮೆ ಎಂಬ ರೂಪಕ್ಕೆ ಸಮರ್ಥನೆ ಹೇಳಬಹುದು ಆದರೆ ಕಡಮೆ ಖಡ ಎಂಬುದರಿಂದ ಹೆಚ್ಚು ಅನುಕೂಲ ಇಂಗ್ಲಿಷ್ ಭಾಷೆಯ ಪದಗಳನ್ನು ಉರ್ದು ಮೊದಲಾದ ಪದಗಳನ್ನು ಉಪಯೋಗಿಸುವಂತೆ ನಿರಾತಂಕವಾಗಿ ಉಪಯೋಗಿಸಬಹುದು ಇಂಗ್ಲಿಶಿನಿಂದ ಬಂದ ಪಾರಿಭಾಷಿಕ ಟೆಕ್ನಿಕಲ್ ಪದಗಳನ್ನು ಹಾಗೆ ಹಾಗೆಯೇ ಅವು ಸಂಕೇತ ನಾಮಗಳಾಗಿದ್ದರೆ ಹೇಗೋ ಹಾಗೆ ಬಳಸಬಹುದು ಕೋರ್ಟು ಎಂಬುದಕ್ಕೆ ಕೋರ್ಟು ಎಲೆಕ್ಟ್ರಿಸಿಟಿ ಎಂಬುದಕ್ಕೆ ಎಲೆಕ್ಟ್ರಿಸಿಟಿ ಹೆಲಿಕಾಪ್ಟರ್ ಎಂಬುದಕ್ಕೆ ಹೆಲಿಕಾಪ್ಟರ್ ಲಂಡನಿಗೆ ಲಂಡನ್ ಎನ್ನುವಂತೆ ಪಾರಿಭಾಷಿಕ ಪದಕ್ಕೆ ಕನ್ನಡದಲ್ಲಿಯೋ ಸಂಸ್ಕೃತದಲ್ಲಿಯೋ ಪ್ರತಿಪದವನ್ನು ತಯಾರು ಮಾಡಿ ಉಪಯೋಗಿಸುವ ವೆಂದರೆ ಅದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ ಇದು ಐಚ್ಛಿಕ ವಿಷಯ ನಮಗೆ ಮುಖ್ಯವಾದ ಗುಣವು ಸೌಲಭ್ಯ ಅರ್ಥದ ಸುಲಭತೆ ಉಚ್ಚಾರಣೆಯ ಸುಲಭತೆ ಲಿಪಿಯ ಸುಲಭತೆ ಕನ್ನಡದಲ್ಲಿ ಎಷ್ಟೋ ಪದ ಪ್ರಯೋಗಗಳು ವ್ಯಾಕರಣಶಾಸ್ತ್ರದ ದೃಷ್ಟಿಯಿಂದ ತಪ್ಪೆನಿಸಿದರೂ ಬಹುಕಾಲದ ಜನರೂಢಿಯಿಂದ ಅವಸರದ ಉಪಯೋಗಕ್ಕೆ ಅನುಕೂಲವಾಗಿದೆ ಇಂಥ ಅಸಾಧು ಪ್ರಯೋಗಗಳು ಇಂಗ್ಲಿಷಿನಲ್ಲಿಯೂ ಹೇರಳವಾಗಿವೆ ಆದರೆ ಇಂಗ್ಲಿಷ್ ವೈಯಾಕರಣಕರಣರು ಅವುಗಳನ್ನು ಸ್ಟಡಿ ಇಂಡೆಫೆನ್ಸಿಬಲ್ಸ್ ಬಲಿಷ್ಠವಾದ ಅಕ್ಷಮ್ಯಗಳು ಎಂದು ಅಂಗೀಕರಿಸಿಕೊಂಡಿದ್ದಾರೆ ಈ ತತ್ವ ಕನ್ನಡಿಗರಿಗೂ ಅನುಕರಣೀಯವಾಗಿದೆ ನಾವು ಕೂಡಿದ ಮಟ್ಟಿಗೂ ಶಬ್ದ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳಬೇಕೇ ಹೊರತು ಕಡಿಮೆ ಮಾಡಬಾರದು ಇದು ತಪ್ಪು ಅದು ಅಶುದ್ಧ ಇದು ಗ್ರಾಮ್ಯ ಅದು ಅನ್ಯದೇಶೀಯ ಎಂದು ಮಾತುಗಳನ್ನು ತಳ್ಳಿಹಾಕುತ್ತಾ ಹೋದರೆ ಕಡೆಗೆ ಉಳಿಯುವುದು ನಮ್ಮ ಹಿಂದಿನ ಕೆಲಸಕ್ಕೆ ಹೇಗೆ ಸಾಕಾದೀತು ಭಾಷಾ ವಿಷಯದಲ್ಲಿಯೂ ಉದಾರದೃಷ್ಟಿ ಅವಶ್ಯ ಶ್ರೀಕಂಠಯ್ಯನವರ ಕನ್ನಡ ಮಾತು ತಲೆ ಎಂಬ ಉಪನ್ಯಾಸ ಇಂದಿಗೂ ಉಪಯುಕ್ತವಾಗಿದೆ ಕನ್ನಡದ ಉತ್ಸಾಹಿಗಳು ಅದರಲ್ಲಿ ವಿಚಾರಾರ್ಹವಾದ ಅಂಶಗಳನ್ನು ಗಮನಿಸಬೇಕೆಂದು ಬೇಡುತ್ತೇನೆ ಹೊಂಗನಸುಗಳು ಹೊಂಗನಸುಗಳು ಎಂಬ ಚಿಕ್ಕ ಕವನ ಸಂಗ್ರಹ ಪ್ರಕಟವಾದಾಗ ನಾನು ಶ್ರೀಕಂಠಯ್ಯನವರಿಗೆ ಪತ್ರ ಬರೆದದ್ದು ಜ್ಞಾಪಕವಿದೆ ಆಗ ಅವರು ಎಲ್ಲಿಯೋ ದೂರದಲ್ಲಿದ್ದರು ನನ್ನ ಮಾತುಗಳಿಂದ ತಮಗೆ ಸಂತೋಷವಾಯಿತೆಂದು ಅವರು ಹೇಳಿದರು ನಾನು ಏನು ಬರೆದಿದ್ದೇನೋ ಆ ಮಾತುಗಳು ಈಗ ಜ್ಞಾಪಕವಿಲ್ಲ ಆದರೆ ಅಭಿಪ್ರಾಯ ಹೀಗೆ ನೀವು ಅನೇಕ ಹೊಸ ಪ್ರಯೋಗಗಳನ್ನು ಮಾಡಿದ್ದೀರಿ ನಿಮ್ಮ ಪಾಂಡಿತ್ಯದಿಂದಲೂ ಔಚಿತ್ಯ ವಿಚಕ್ಷಣೆಯಿಂದಲೂ ನಿಮ್ಮ ಪದ್ಯಗಳಿಗೆ ಓಜಸ್ಸು ಕಾಂತಿಯೂ ಬಂದಿವೆ ಆದರೆ ಅವು ಸುಲಭವಾಗಿರುವ ಕಾರಣದಿಂದ ಹಾಗೆ ಬರೆಯುವುದು ಸುಲಭವೆಂದು ಅಸಂಸ್ಕೃತರು ಭ್ರಮಿಸಿ ಮೋಸಹೋದಾರು ನೀವು ಕೆಲವು ರೂಢಿಯಾದ ನಿಯಮಗಳನ್ನು ಒತ್ತ ಒತ್ತಟ್ಟಿಗಿಟ್ಟಿದ್ದೀರಿ ನಿಮ್ಮಂತೆ ಪೂರ್ವ ಸಾಹಿತ್ಯ ಪರಿಜ್ಞಾನವಿರುವವರು ಮಾತ್ರ ಹಾಗೆ ಮಾಡಬಹುದು ಇತರರು ನಿಯಮಲ್ಲ ನಿಯಮೋಲ್ಲಂಘನೆ ಮಾಡುತ್ತಾ ಹೋದರೆ ಸಾಹಿತ್ಯಕ್ಕೆ ಹಾನಿಯಾದೀತು ನಾವು ಹಳೆಯ ನಿಯಮಕ್ಕೆ ಗುಲಾಮರಾಗಿರಬೇಕಾದದ್ದಿಲ್ಲ ಹೊಸ ಭಾವನೆಗಳಿಗೂ ಹೊಸ ವಿಚಾರಗಳಿಗೂ ಹೊಂದುವಂತೆ ಹೊಸ ನುಡಿಗಟ್ಟು ಬೇಕೇ ಬೇಕಾಗುತ್ತದೆ ಆದರೆ ಅದನ್ನು ಮಾಡುವವರು ಭಾಷಾ ಮರ್ಮಗ್ನರಾಗಿ ವಿಚಾರವಂತರಾಗಿರಬೇಕು ಛಂದಸ್ಸಿನ ವಿಷಯಕ್ಕೂ ಈ ನನ್ನ ಮಾತು ಅನ್ವಯಿಸಬೇಕಾದದ್ದು ನಿಮ್ಮಂತೆ ಹಳೆಗನ್ನಡದ ಗ್ರಂಥಗಳನ್ನು ಶಾಸನ ಸಾಹಿತ್ಯವನ್ನು ನಾನಾ ಪ್ರಾಂತಗಳ ಭಾಷಾ ಪರಾಮರ್ಶೆ ಮಾಡಿ ಇಂಗ್ಲಿಷ್ ಸಾಹಿತ್ಯದ ಧೋರಣೆಯನ್ನು ಸ್ವಾಧೀನಪಡಿಸಿಕೊಂಡಿರುವಂಥವರು ನಿಜವಾದ ಮಾರ್ಗದರ್ಶಕರು ಅವರನ್ನರುಕ ಅನುಕರಣೆ ಮಾಡ ಹೊರಡುವವರು ಆ ವಿಧವಾದ ಸಂಸ್ಕಾರ ಯೋಗ್ಯತೆಯನ್ನು ಸಂಪಾದಿಸಿಕೊಳ್ಳದೆ ಬರೆಯ ಹೊರಟರೆ ಆ ಬರವಣಿಗೆಗೆ ಹೊಂಗನಸುಗಳ ಕಳೆ ಬರಲಾರದು ಇದು ಈ ಹೊತ್ತಿಗೂ ನನ್ನ ಅಭಿಪ್ರಾಯ ಲಿಪಿ ಸುಧಾರಣೆ ಬಿಎಂ ಶ್ರೀಕಂಠಯ್ಯನವರಿಗೂ ನನಗೂ ಅಭಿಪ್ರಾಯ ಭೇದ ಕಾಣಿಸಿದ ಇನ್ನೊಂದು ಸಂದರ್ಭ ಲಿಪಿ ಸುಧಾರಣೆಯದು ಕನ್ನಡ ಅಕ್ಷರಮಾಣೆ ಮಾಲೆಯಲ್ಲಿ ರೂಢಿಯಾಗಿ ಬಂದಿರುವ ಕೆಲವು ಸಂಕೇತಗಳು ಅನಾವಶ್ಯಕವೆಂದು ಅವುಗಳನ್ನು ಬಿಟ್ಟುಬಿಟ್ಟರೆ ಅಥವಾ ಸುಧಾರಿಸಿದರೆ ಟೈಪ್ ರೈಟರಿಗೂ ಮುದ್ರಣ ಸಾಧನಗಳಿಗೂ ಅನುಕೂಲವಾಗುವುದೆಂದು ಅವರ ವಾದ ಅವರ ಸುಧಾರಣೆಯನ್ನು ಕನ್ನಡ ಬಾವುಟದ ಒಂದು ಪುಟದಲ್ಲಿ ಸೂಚಿಸಿದರು ಏರಿಸಿ ಹೇರಿಸಿ ಕನ್ನಡದ ಬಾವು ಕನ್ನಡದ ಬಾವುಟ ಇತ್ಯಾದಿ ಇದು ಅನಾವಶ್ಯಕ ಮಾತ್ರವೇ ಅಲ್ಲದೆ ಅನನುಕೂಲವೆಂದು ನನ್ನ ಪ್ರತಿವಾದ ಬಹುಕಾಲದ ಅಭ್ಯಾಸವೇ ಒಂದು ಸೌಲಭ್ಯ ಅದನ್ನು ತಪ್ಪಿಸಿ ಬೇರೆ ಹೊಸದೊಂದು ಅಭ್ಯಾಸವನ್ನು ಮಾಡಿಸುವುದು ಸುಲಭದ ಕೆಲಸವಲ್ಲ ಹಳೆಯಾದರಿಂದ ಹೊಸದಕ್ಕೆ ಒಗಿಕೊಳ್ಳುವುದು ಬೇಸರದ ಪ್ರಯತ್ನ ಆ ಬೇಸರದಲ್ಲಿ ವ್ಯಾಸಂಗಿಯ ಉತ್ಸಾಹ ಕುಂದಿಹೋಗಬಹುದು ಹೊಸ ತೀರಿನ ಬರವಣಿಗೆಯಲ್ಲಿ ಅಚ್ಚಾದ ಪುಸ್ತಕವನ್ನು ಓದಲು ಕಾಲಾ ಹೆಚ್ಚು ಹಿಡಿಯುತ್ತದೆ ಅಂತ ಕಾಲವ್ಯಯಕ್ಕೆ ತಕ್ಕ ಪ್ರತಿಫಲವಾದರೂ ಉಂಟೆ ಟೈಪ್ ರೈಟರ್ ಮಾನೋಟೈಪ್ ಮೊದಲಾದ ಯಂತ್ರಗಳಾದರೂ ಇಂಗ್ಲಿಷ್ ಶಿಲ್ಪಿಗಳಿಂದ ಅವರ ಭಾಷೆಗಳಿಗಾಗಿ ತಯಾರಾದವು ಅಂಥ ಯಂತ್ರಶಿಲ್ಪಿಗಳು ಕನ್ನಡಿಗರಲ್ಲಿ ಹುಟ್ಟಿ ತಮ್ಮ ಚತುರತೆಯನ್ನು ಕನ್ನಡಕ್ಕಾಗಿ ಉಪಯೋಗಿಸಿದರೆ ರೂಢಿಯಲ್ಲಿರುವ ಕನ್ನಡ ಅಕ್ಷರ ರೂಪಗಳಿಗೆ ತಕ್ಕ ಯಂತ್ರಗಳನ್ನು ಅವರು ಅಳವಡಿಸಿದರು ಇದು ನನ್ನ ಪ್ರತಿವಾದ ಕಳೆದ ಮೂವತ್ತು ವರ್ಷಗಳಲ್ಲಿ ಮುದ್ರಣ ಮುದ್ರಣಯಂತ್ರ ಸುಧಾರಣೆ ನಡೆದಿದೆ ಕನ್ನಡದಂತೆಯೇ ಜಟಿಲವೋ ಕಷ್ಟವೂ ಆದ ಅಕ್ಷರ ರೂಪಗಳುಳ್ಳ ಅರಬ್ಬಿ ದೇವನಾಗರಿ ತಮಿಳು ತೆಲುಗು ಇನ್ನು ಕಷ್ಟರೂಪಗಳಾದ ಚೀನೀಯ ಜಪಾನೀಯ ಭಾಷೆಗಳಲ್ಲಿ ಟೈಪ್ ರೈಟರ್ ಯಂತ್ರಗಳು ತಯಾರಾಗಿವೆ ಕನ್ನಡದಲ್ಲಿಯೇ ಈ ಯಂತ್ರಗಳು ತಯಾರಾಗಿ ಅನೇಕ ಈಗ ಮಾನೋಟೈಪ್ ಮೊದಲಾದವುಗಳನ್ನು ಬಳಸುತ್ತಿವೆ ಹೀಗೆ ಬಿಎಂ ಶ್ರೀಕಂಠಯ್ಯನವರ ಲಿಪಿ ಸಂಸ್ಕರಣಾ ಪ್ರಯತ್ನ ಅಷ್ಟಕ್ಕೆ ನಿಲ್ಲಬೇಕಾಯಿತು ಸಾಂಪ್ರದಾಯಿಕ ಪಂಡಿತರ ಸ್ಥಾನ ಬಿಎಂ ಶ್ರೀಕಂಠಯ್ಯನವರಿಗೂ ನನಗೂ ಎಷ್ಟೋ ತಕರಾರುಗಳು ಕಡೆಗೂ ತೀರ್ಮಾನಕ್ಕೆ ಬರದೆ ಉಳಿದುಕೊಂಡಿದ್ದವು ಅವುಗಳ ಪೈಕಿ ಸಾಂಪ್ರದಾಯ ಕ್ರಮದಿಂದ ಬಂದಿರುವ ಸಂಸ್ಕೃತ ಕನ್ನಡ ಪಂಡಿತರುಗಳಿಗೆ ಸಲ್ಲಬೇಕಾದ ಸ್ಥಾನಮಾನಗಳ ಪ್ರಶ್ನೆಯೊಂದು ಶ್ರೀಕಂಠಯ್ಯನವರವಾದ ಹೀಗೆ ಎರಡು ಬೇರೆ ಬೇರೆ ಪಂಡಿತ ವರ್ಗಗಳು ಇರಬೇಕಾದದ್ದಿಲ್ಲ ಅದು ಅನನುಕೂಲ ಎರಡು ವರ್ಗಗಳು ಸಾಂಪ್ರದಾಯಿಕ ಪಂಡಿತರದು ಒಂದು ವಿಶ್ವವಿದ್ಯಾನಿಲಯದಿಂದ ತಯಾರಾದವರದು ಇನ್ನೊಂದು ನಮ್ಮ ವಿದ್ಯಾಇಲಾಖೆಯು ವಿಶ್ವವಿದ್ಯಾನಿಲಯವು ಹೊಸ ರೀತಿಯ ಎಂಇಎ ಮೊದಲಾದ ಪಂಡಿತರನ್ನು ಪ್ರೋತ್ಸಾಹಿಸಬೇಕು ಸಾಂಪ್ರದಾಯಿಕ ಪಂಡಿತರನ್ನು ವಿಶ್ವವಿದ್ಯಾನಿಲಯವು ಹೆಚ್ಚಾಗಿ ಪ್ರೋ ಪ್ರೋತ್ಸಾಹಿಸಬೇಕಾಗಿಲ್ಲ ಏಕೆಂದರೆ ವಿಶ್ವವಿದ್ಯಾನಿಲಯದ ಎಂಎಗಳು ಕನ್ನಡವನ್ನು ಸಂಸ್ಕೃತವನ್ನು ವಿಶೇಷವಾಗಿ ಅಧ್ಯಯನ ಮಾಡಿರುತ್ತಾರೆ ಪಿಎಚ್ ಡಿಗಳು ಓ ಒಂದೇ ಡಿ ಕನ್ನಡ ಸಂಸ್ಕೃತದಲ್ಲಿ ಹೆಚ್ಚು ಪಾಂಡಿತ್ಯವನ್ನು ಸಂಪಾದಿಸಿಕೊಂಡಿರುತ್ತಾರೆ ಇಂತವರನ್ನು ಹೈಸ್ಕೂಲುಗಳಲ್ಲಿಯೂ ಕಾಲೇಜುಗಳಲ್ಲಿಯೂ ಬೋಧಕರನ್ನಾಗಿ ನಿಯಮಿಸಿಕೊಳ್ಳುವುದರಿಂದ ಹೆಚ್ಚು ಪ್ರಯೋಜನ ಇವರು ಕನ್ನಡ ಸಂಸ್ಕೃತಗಳನ್ನು ಹೇಳಿಕೊಡುವುದರಲ್ಲಿ ಇಂಗ್ಲಿಷ್ ಸಾಹಿತ್ಯದ ಸ್ವತಂತ್ರದ ವಿಚಾರ ವಿಜ್ಞಾನದ ಸ್ವತಂತ್ರ ವಿಚಾರ ಅನುಸರಿಸಿ ಪಾಠ ಹೇಳಲಾಗುತ್ತದೆ ನಮ್ಮ ಪ್ರಾಚೀನ ಪಂಡಿತರಿಂದ ಈ ಕೆಲಸ ನಡೆಯಲಾರದು ಅವರು ಬರಿಯ ಮಾತಿನ ಅಧಿಕಾರಿಗಳು ಆಡಂಬರದ ಶಬ್ದ ರಚನೆಯನ್ನು ವ್ಯಾಕರಣವನ್ನು ಅವರು ಹೇಳಿಕೊಟ್ಟರು ಆದರೆ ಇಂಗ್ಲಿಷಿನಿಂದಲೂ ವಿಜ್ಞಾನ ಗ್ರಂಥಗಳಿಂದಲೂ ಕನ್ನಡಕ್ಕೆ ವಾಕ್ಯ ಪರಿವರ್ತನೆ ಮಾಡಿಸುವುದಕ್ಕೂ ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರ ಮಾಡಿಸುವುದಕ್ಕೂ ಪ್ರಾಚೀನ ಪಂಡಿತರು ಸಮರ್ಥರಲ್ಲ ಅವರಿಗೆ ಇಂಗ್ಲಿಷ್ ತಿಳಿಯದಿರುವ ಕಾರಣದಿಂದ ಪ್ರಾಚೀನ ಪಂಡಿತರು ಇದ್ದುಕೊಳ್ಳಲಿ ಅವರ ಜೊತೆಗೆ ಎಂಎ ಪಿಎಚ್ಡಿಗಳು ಇದ್ದುಕೊಳ್ಳಲಿ ಎರಡು ವರ್ಗಗಳಿಗೂ ಉದ್ಯೋಗ ಕಲ್ಪಿಸೋ ಕಲ್ಪಿಸೋಣ ಎಂಬುದಾದರೆ ಅದು ಕಾರ್ಯಸಾಧ್ಯವಾದ ಯೋಚನೆಯಲ್ಲ ಹಣ ಹೆಚ್ಚಾಗಿ ಬೇಕಾಗುತ್ತದೆ ಮತ್ತು ಎರಡು ವರ್ಗಗಳಿಗೂ ಘರ್ಷಣೆ ಹುಟ್ಟುತ್ತದೆ ಹೀಗೆ ನೋಡಿದರೆ ಸ್ಕೂಲ್ ಕಾಲೇಜುಗಳ ಉದ್ಯೋಗದ ಬಗೆಗೆ ಒಂದೇ ಪಂಡಿತ ವರ್ಗವನ್ನು ಇರಿಸಿಕೊಳ್ಳುವುದು ಒಳ್ಳೆಯದು ಆವಾಗ ಎಂಎ ಪಿಎಚ್ ಡಿಗಳದು ಈ ವಾದಕ್ಕೆ ವಿರೋಧಿ ನಾನು ನನ್ನ ವಾದ ಹೀಗೆ ನಮ್ಮ ಭಾಷೆಯ ಬುಡ ಬೇರುಗಳಿರುವುದು ಪ್ರಾಚೀನ ಸಾಹಿತ್ಯದಲ್ಲಿ ಅದರ ಅಚ್ಚುಕಟ್ಟಿರುವುದು ಪೂರ್ಣ ವ್ಯಾಕರಣದಲ್ಲಿ ಪ್ರಾಚೀನ ಸಾಹಿತ್ಯವನ್ನು ವ್ಯಾಕರಣವನ್ನು ಅಮೂಲಾಗ್ರವಾಗಿ ಪರಿಶೀಲಿಸಿರುವವರು ಕನ್ನಡ ಸಂಸ್ಕೃತ ಸಾಹಿತ್ಯ ಪಾಠವನ್ನು ತೃಪ್ತಿಕರವಾಗಿ ನಡೆಸಲಾರರು ನಮ್ಮ ಎಂಎ ಪಿಎಚ್ ಡಿಗಳ ಪಾಂಡಿತ್ಯ ಸಾಂಪ್ರದಾಯಿಕ ಪಾಂಡಿತ್ಯಕ್ಕೆ ಸಮನಾಗುವುದು ಸುಲಭವಲ್ಲ ಎಲ್ಲಾ ಎಂಎ ಪಿಎಚ್ ಡಿಗಳು ಟಿಎನ್ ಶ್ರೀಕಂಠಯ್ಯ ಡಿಎಲ್ ನರಸಿಂಹಾಚಾರ್ಯರಲ್ಲ ಪ್ರೊಫೆಸರ್ ಹಿರಿಯಣ್ಣನಂತವರು ಕೂಡ ಸಾಂಪ್ರದಾಯಿಕ ಪಾಂಡಿತ್ಯವು ಅನಿವಾರ್ಯವಾದದ್ದೆಂಬುದನ್ನು ಅಂಗೀಕರಿಸಿದ್ದಾರೆ ಸಾಮಾನ್ಯವಾಗಿ ಬಿಎ ಪಾಸ್ ಮಾಡಿದ ಇಂಗ್ಲಿಷ್ ಸಾಹಿತ್ಯ ಪರಿಚಯ ಎಷ್ಟು ಆಳವಾಗಿರುತ್ತದೆಯೋ ಆತನಿಗಿರುವ ಕನ್ನಡ ಪಾಂಡಿತ್ಯವು ಅಷ್ಟುಮಟ್ಟಿನದಾಗಿಯೇ ಇರುತ್ತದೆ ಅದು ಅಪರೂಪವೇ ಎಂಎ ಪಿಎಚ್ಡಿಗಳ ವಿಚಾರವೂ ಅಷ್ಟೇ ಕನ್ನಡ ಸಂಸ್ಕೃತಗಳು ಬಹು ಪ್ರಾಚೀನಗಳಾದ ಭಾಷೆಗಳು ಅವುಗಳ ವ್ಯಾಕರಣಗಳಂತೂ ಸಂತತವಾದ ಆಲೋಚನೆಯಿಲ್ಲದವರಿಗೆ ಕಷ್ಟವಾದವು. ನಮ್ಮ ಸಾಂಪ್ರದಾಯಿಕ ಪಂಡಿತರು ಎಂದರೆ ಅದರಲ್ಲಿ ನಿಜವಾದ ಯೋಗ್ಯತೆಯುಳ್ಳವರು ಸ್ಪೆಷಲಿಸ್ಟ್ ಎಂಬ ವಿಶೇಷಜ್ಞರ ಜರ್ಜೆಗೆ ಸೇರಬೇಕಾದವರು ವಿಶೇಷಾಧಿಕಾರಿಗಳು ಆದ್ದರಿಂದ ಆ ಪ್ರಾಚೀನವತವನ್ನು ಸರ್ವಪ್ರಯತ್ನಗಳಿಂದಲೂ ಉಳಿಸಿ ಕಾಪಾಡುವುದು ಅವಶ್ಯಕ ಹೈಸ್ಕೂಲು ಕಾಲೇಜುಗಳಲ್ಲಿ ಉದ್ಯೋಗ ಮಾಡುವ ಪಂಡಿತರಿಗೆ ಮೆಟ್ರಿಕ್ಯುಲೇಷನ್ ಮಟ್ಟದ ಇಂಗ್ಲಿಷ್ ವಿರಬೇಕೆಂದು ವಿಧಿಸಬಹುದು ಅಷ್ಟು ಮಟ್ಟಿನ ಇಂಗ್ಲಿಷ್ ಪಾಂಡಿತ್ಯವನ್ನು ಸಂಪಾದಿಸುವುದು ಅವರಿಗೆ ಶ್ರಮವಲ್ಲ ಆಗ ಅವರು ಭಾಷಾಂತರೀಕರಣ ಪಾಠ ಕಲಿಸುವುದಕ್ಕೂ ಸಮರ್ಥರಾಗಿರುತ್ತಾರೆ ನಮಗೆ ಮುಖ್ಯವಾಗಿ ಬೇಕಾದದ್ದು ಭಾಷಾ ಸಾಹಿತ್ಯಗಳ ಸಂಪ್ರದಾಯದ ಪರಿಜ್ಞಾನ ಇದು ಸಾಂಪ್ರದಾಯಿಕ ಪಂಡಿತರಲ್ಲಿರುತ್ತದೆ ಎಂಎ ಪಿಎಚ್ಡಿಗಳಲ್ಲಿ ಅದು ಇದ್ದರೆ ಅವರಿಗೂ ಉದ್ಯೋಗ ಆದರೆ ಎರಡು ವರ್ಗಗಳಿಗೂ ಪರಸ್ಪರ ಪ್ರತಿಸ್ಪರ್ಧೆ ಅವಶ್ಯವಿಲ್ಲ ಈ ತಕರಾರು ಹಾಗೆಯೇ ಉಳಿದುಕೊಂಡಿತು ಏತನ್ಮಧ್ಯೆ ಸಾಂಪ್ರದಾಯಿಕ ಪಾಂಡಿತ್ಯ ಕ್ಷೀಣಿಸುತ್ತಾ ಬಂತು ಈ ಪ್ರಾಚೀನ ಕನ್ನಡ ಪಂಡಿತರೆಂದು ಹೇಳಿಕೊಳ್ಳಲು ಅರ್ಹರಾದವರು ಕನ್ನಡ ದೇಶದಲ್ಲಿ ಎಷ್ಟು ಈ ವಿಷಯದಲ್ಲಿ ಶ್ರದ್ಧಾಶಕ್ತಿಯುಳ್ಳವರು ಅವರು ಅಧಿಕಾರಸ್ಥಾನ ಅಧಿಕಾರಸ್ಥರಾಗಿರುವ ಪಕ್ಷದಲ್ಲಿ ವಿಚಾರ ಮಾಡಲಿ ಎಲ್ಲ ವಿಷಯಗಳಲ್ಲೂ ಪರಮ ನಿರ್ಣಾಯಕವಾದದ್ದು ಕಾಲ ವಾದಗ್ರಸ್ತವಾದ ವಿಷಯಗಳಲ್ಲಿ ಗುಣ ಯಾವ ಪಕ್ಷದಲ್ಲಿ ಪಕ್ಷದಲ್ಲಿದೆ ಸತ್ಯ ಯಾವ ಪಕ್ಷದಲ್ಲಿದೆ ಎಂಬುದನ್ನು ಕಾಲವು ಪ್ರತ್ಯಕ್ಷಪಡಿಸುತ್ತದೆ ಒಂದು ಕ್ಷಣದ ತೀರ್ಮಾನ ಒಂದು ದಿನದ ತೀರ್ಮಾನ ಒಂದು ವರ್ಷದ ತೀರ್ಮಾನ ಸರ್ವಕಾಲಕ್ಕೂ ಅನ್ವಯಿಸುವ ತೀರ್ಮಾನವಾಗಲಾರದು ಲೋಕಕ್ಕೆ ಅನುಭವವಾದಂತೆಲ್ಲ ಯುಕ್ತಾಯುಕ್ತಗಳ ಸ್ವರೂಪ ಹೊರಗೆ ಬರುತ್ತದೆ ಈ ನಮ್ಮ ಪೂರ್ವ ಸಾಹಿತ್ಯ ಪಾಂಡಿತ್ಯ ಹಾಗೆ ರುಜುವಾತಿಗೆ ಬರುತ್ತಿದೆ ಸಂಸ್ಕೃತ ದ್ವೇಷವಲ್ಲ ಬಿಎಂ ಶ್ರೀಕಂಠಯ್ಯನವರು ಸಂಸ್ಕೃತದ ವಿಷಯದಲ್ಲಿ ಅಭಿಮಾನವಿಲ್ಲದವರೆಂದು ದ್ವೇಷವುಳ್ಳವರೆಂದು ಕೆಲವು ಕಾಲ ಅಪಪ್ರಚಾರ ನಡೆಯುತ್ತಿತ್ತು ಇದಕ್ಕೆ ಕಾರಣ ಕೊಂಚವೂ ಇರಲಿಲ್ಲವೆಂದು ನಾನು ಹೇಳಲಾರೆ ನಮ್ಮ ಕೆಲ ಮಂದಿ ಪೂರ್ವ ಕವಿಗಳ ಶೈಲಿಯಲ್ಲಿ ಅತಿ ಸಂಸ್ಕೃತವೆದ್ದು ಕಾಣುತ್ತದೆ ರುದ್ರಪೆಟ್ಟನಲ್ಲಿ ಷಕ್ಷರಿಯಲ್ಲಿ ಇದು ಚೆನ್ನಾಗಿ ನಿದರ್ಶನಕ್ಕೆ ಬರುತ್ತದೆ ಶ್ರೀಶೈಲಾದಿ ಪದ್ಯದಲ್ಲಿ ಮಾಳ್ಕೆ ಎಂಬುದೊಂದೇ ಕನ್ನಡ ಪದ ಶ್ರೀಮನ್ ನಾಗೇಂದ್ರ ಅರಿರೌದ್ರಂಕರ ಮೊದಲಾದವೋ ಹಾಗೆಯೇ ಇಂಥ ಶೈಲಿಯನ್ನು ಕುರಿತು ಟೀಕಿಸುವಾಗ ಶ್ರೀಕಂಠಯ್ಯನವರ ಧೋರಣೆ ಸ್ವಲ್ಪ ಕಹಿಯಾಗುತ್ತಿತ್ತು ಉಗ್ರವಾಗುತ್ತಿತ್ತು ಆ ಧೋರಣೆ ಸಂಸ್ಕೃತ ದ್ವೇಷದಿಂದ ಬಂದದ್ದು ಎಂದು ಸಂಸ್ಕೃತ ಅತ್ಯಾಭಿಮಾನಿಗಳಿಗೆ ತೋರಿದ್ದರೆ ಅದು ಆಶ್ಚರ್ಯವಲ್ಲ ಆದರೆ ಒಂದು ಭಾಷಣದ ಕ್ಷಣದ ಮಾತನ್ನು ಆಲೋಚಿಸಿ ಆಡಿದ ಮಾತೆಂದು ಗ್ರಹಿಸುವುದು ತಪ್ಪಾದಿತ್ತು ಒಂದು ದಿನ ಮಧ್ಯಾಹ್ನ ಸುಮಾರು ಮೂರು ಗಂಟೆಯ ವೇಳೆಗೆ ನಾನು ಒಬ್ಬ ಮಿತ್ರರ ಮನೆಗೆ ಹೋದೆ ಆ ಮಿತ್ರರು ಶ್ರೀ ವೈಷ್ಣವರು ಅದು ಆತನ ಮಗಳ ಮದುವೆಯಾದ ಮಾರನೆಯ ದಿನ ಆ ದಿನವೂ ಸಂಪ್ರದಾಯದ ಕ್ರಮದಲ್ಲಿ ಕೆಲವು ಶಾಸ್ತ್ರ ಕ್ರಿಯೆಗಳು ನಡೆಯಬೇಕಾಗಿತ್ತು ಅದಕ್ಕಾಗಿ ವೈದಿಕ ಮಂಡಳಿ ಸೇರಿತ್ತು ನಾನು ಆ ಮನೆಯ ಮೊಗಸಾಲೆಯ ಮೆಟ್ಟಿಲುಗಳನ್ನು ಹತ್ತಿ ಹೊಸ್ತಿಲು ದಾಟುವ ವೇಳೆಗೆ ಒಬ್ಬಾನೊಬ್ಬ ವೈದಿಕರು ತಮಿಳಿನಲ್ಲಿ ಆ ಶ್ರೀಕಂಠಯ್ಯನವರಿಗೆ ಸಂಸ್ಕೃತ ಎಂದರೆ ಆಗದಂತೆ ಎಂದು ಹೇಳಿದ್ದು ನನಗೆ ಕೇಳಿಸಿತು ನಾನು ಒಳಗೆ ಹೋಗಿ ಕುಳಿತ ಮೇಲೆ ಆ ವೈದಿಕರನ್ನು ಕುರಿತು ನೀವು ಹೇಳಿದ್ದು ಯಾರೋ ಹೇಳಿದ ಚಾಡಿಯಿಂದ ಬಂದದ್ದಲ್ಲವೇ ಅದು ಅನ್ಯಾಯವಾದ ಅಪವಾದ ಎಂದು ಹೇಳಿದೆ ಆ ಶಿವೈಷ್ಣವ ವಿದ್ವಾಂಸರು ನನಗೆ ಚೆನ್ನಾಗಿ ತಿಳಿದಿದ್ದವರು ವಾಸ್ತವವಾಗಿ ಒಳ್ಳೆಯವರು ತಿಳಿದು ತಿಳಿದು ಅನ್ಯಾಯ ಮಾಡತಕ್ಕವರಲ್ಲ ಇರುವ ಸಂದರ್ಭವನ್ನು ನಾನು ವಿವರಿಸಿ ಹೇಳಿದ ಮೇಲೆ ಅವರು ತಮ್ಮ ಮಾತನ್ನು ಹಿಂದಿಕ್ಕೆ ಹಿಂದಕ್ಕೆ ತೆಗೆದುಕೊಂಡರು ಅಪ್ರಚಾರವಾಯಿತೆಂದು ಕ್ಷಮೆ ಕೇಳಿದರು ಇದು ತೋರಿಸುತ್ತದೆ ಅಪಪ್ರಚಾರ ಎಷ್ಟು ದೂರ ಸಾಗಿತ್ತೆಂಬುದನ್ನು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಾನು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದಲ್ಲಿ ಸಾಹಿತ್ಯ ಮತ್ತು ವಿಜ್ಞಾನ ಎಂಬ ವಿಷಯವಾಗಿ ಒಂದು ದಿನ ಉಪನ್ಯಾಸ ಮಾಡಿದೆ ನನ್ನಲ್ಲಿ ತುಂಬಾ ಅಭಿಮಾನವಿಟ್ಟಿದ್ದ ಎ ಆರ್ ಕೃಷ್ಣಶಾಸ್ತ್ರಿಗಳವರು ಅದನ್ನು ಬರೆದು ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟಪಡಿಸಿದರು ಅದರಲ್ಲಿ ಶೆಲ್ಲಿ ಕವಿಯ ಪ್ರೊಮಿಥಿಯಸ್ ಅನ್ಬೌಂಡ್ ಎಂಬ ಮಹಾಕಾವ್ಯದಿಂದ ಕೆಲವು ಪಂಕ್ತಿಗಳನ್ನು ಉದಾಹರಣೆಯಾಗಿ ಕೊಟ್ಟಿದ್ದೆ ಇಂಗ್ಲಿಷಿನಲ್ಲಿ ವಾಕ್ಯಗಳನ್ನು ಹೇಳಿದ ಬಳಿಕ ಆ ಅಲ್ಲಿ ನನ್ನ ಮನಸ್ಸಿಗೆ ಹೊರದಂತೆ ಕನ್ನಡದ ತರ್ಜುಮೆಯನ್ನು ಹೇಳಿದೆ ಇದರಲ್ಲಿ ಸಂಸ್ಕೃತ ಮಾತುಗಳು ಹೆಚ್ಚಾಗಿದ್ದವು ಕೆಲವು ಕಾಲದ ಬಹುಶಃ ಸಾವಿರದ ಒಂಬೈನೂರ ನನ್ನ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಎಂಬ ಉಪನ್ಯಾಸ ಸಂಗ್ರಹದ ಪುಸ್ತಕದಲ್ಲಿ ಮೇಲಿನ ಉಪನ್ಯಾಸವನ್ನು ಸೇರಿಸಿತ್ತು ಆದರೆ ಇದರಲ್ಲಿ ಶೆಲ್ಲ ವಾಕ್ಯಗಳ ಭಾಷಾಂತರವನ್ನು ಬದಲಾಯಿಸಿದೆ ಈಗ ಸಂಸ್ಕೃತಕ್ಕೆ ಬದಲಾಗಿ ಕನ್ನಡ ಮಾತುಗಳನ್ನು ಹೆಚ್ಚಾಗಿ ಬೆಳೆಸಿದೆ ಈ ಗ್ರಂಥದ ಅಚ್ಚು ಪ್ರೂಫ್ಗಳನ್ನು ಓದಿದವರು ಕೃಷ್ಣಶಾಸ್ತ್ರಿಗಳವರು ಅವರು ನಾನು ಮಾಡಿದ್ದ ಬದಲಾವಣೆಗಳನ್ನು ಒಪ್ಪಲಿಲ್ಲ ಮೊದಲಿನ ಸಂಸ್ಕೃತ ಭೂಯಿಷ್ಠವಾದ ಅನುವಾದವೇ ಸೊಗಸೆಂದರು ಅವರಿಗೂ ನನಗೂ ಕೊಂಚ ವಾಗ್ವಾದ ನಡೆಯಿತು ಕೊನೆಗೆ ನಾವಿಬ್ಬರೂ ಈ ತಕರಾರನ್ನು ಬಿಎಂ ಶ್ರೀಕಂಠಯ್ಯನವರಿಗೆ ಗೊಪ್ಪಿಸಿ ಅವರ ತೀರ್ಮಾನವನ್ನು ಅಂಗೀಕರಿಸತಕ್ಕದ್ದೆಂದು ನಿಶ್ಚಯಿಸಿಕೊಂಡವು ಶ್ರೀಕಂಠಯ್ಯನವರು ನಮ್ಮಿಬ್ಬರ ವಾದಗಳನ್ನು ಕೇಳಿದರು ಬಳಿಕ ಮನೆಯೊಳಗಿಂದ ಫಲಾಹಾರ ಸಾಮಗ್ರಿಗಳನ್ನು ತರಿಸಿ ನೀವಿಬ್ಬರೂ ಇದನ್ನು ಸೇವಿಸೋಣವಾಗಲಿ ನಾನು ಏಕಾಂತದಲ್ಲಿ ಆಲೋಚನೆ ಮಾಡಿಬಿರುತ್ತೇನೆ ಎಂದು ಹೇಳಿ ಓಫಿನೊಡನೆ ತಮ್ಮ ಮಲಗುವ ಕೋಣೆಯೊಳಕ್ಕೆ ಹೋದರು ಹದಿನೈದು ಇಪ್ಪತ್ತು ನಿಮಿಷವಾದ ಮೇಲೆ ನಾವಿದ್ದ ಕಡೆಗೆ ಬಂದು ತೀರ್ಮಾನ ಹೇಳಿದರು ಅದು ಕೃಷ್ಣಶಾಸ್ತ್ರಿಗಳ ಪರವಾಗಿ ಶೆಲ್ಲ ವಾಕ್ಯಗಳಲ್ಲಿ ತೇಜಸ್ಸು ಓಜಸ್ಸು ಪೂರ್ಣವಾಗಿದೆ ಅವುಗಳನ್ನು ನಮ್ಮ ಭಾಷೆಗೆ ತರಬೇಕಾದರೆ ಸಂಸ್ಕೃತವಿಲ್ಲದೆ ಸಾಧ್ಯವಿಲ್ಲ ಅದರಂತೆಯೇ ಈಗ ಆ ವಾಕ್ಯ ನಿಂತಿದೆ ಶ್ರೀಕಂಠಯ್ಯನವರಿಗೆ ಸಂಸ್ಕೃತದಲ್ಲಿ ಪೂರ್ಣ ಅಭಿಮಾನವಿತ್ತು ಅವರು ಅನೇಕ ಪದ್ಯ ಭಾಗಗಳನ್ನು ಮಹಾಭಾರತದ ಕೆಲವು ಭಾಗಗಳನ್ನು ನನ್ನಿಂದ ಓದಿಸಿ ಆ ಸಾಹಿತ್ಯದ ಹಿರಿಮೆಯನ್ನು ಬಾಯಿ ತುಂಬಾ ವಾಗ್ಮಿತೆ ಮೊದಮಲು ಕನ್ನಡದಲ್ಲಿ ಭಾಷಣ ಮಾಡಲೊಲ್ಲೇನೆಂದು ಭಾಷಣ ಮಾಡಲಾರೆನೆಂದು ಹೇಳಿ ವೆಂಕಟನಾರಾಯಣಪ್ಪನವರೊಡನೆ ನಿಷ್ಠೂರ ಕಟ್ಟಿಕೊಂಡ ಬಿಎಂ ಶ್ರೀಕಂಠಯ್ಯನವರು ಬರಬರುತ್ತಾ ಕನ್ನಡದ ಅಭಿಮಾನದ ಆವೇಶದಿಂದ ಎರಡು ಮೂರು ಗಂಟೆಗಳ ಕಾಲ ಕನ್ನಡದಲ್ಲಿ ಅವಿಚ್ಛಿನ್ನವಾಗಿ ಮಾತನಾಡಿ ಎನ್ಎಸ್ ಸುಬ್ಬರಾವ್ ಮೊದಲಾದ ಸ್ನೇಹಿತರುಗಳಿಂದ ಹರಿಕಥಾ ಕಾಲಕ್ಷೇಪವೆಂದು ಹಾಸ್ಯ ಮಾಡಿಸಿಕೊಂಡರು ಕಡೆಗೆ ಐದು ಗಂಟೆಗಳಷ್ಟು ದೀರ್ಘಕಾಲ ಪ್ರವಾಹ ಧೋರಣೆಯಿಂದ ಭಾಷಣ ಮಾಡುವವರಾದರು ರಾಯಚೂರಿನಲ್ಲಿ ಅವರ ಭಾಷಣವನ್ನು ಮುಕ್ಕಾಲು ಗಂಟೆ ಕೇಳಿದ ಮೇಲೆ ನಾನೂ ಒಬ್ಬ ಸ್ನೇಹಿತರು ಉಪಹಾರಕ್ಕೆ ಬಂದು ಮುಗಿಸಿಕೊಂಡು ಒಳಗೆ ಹೋಗಿ ಇನ್ನೂ ಭಾಷಣ ನಡೆಯುತ್ತಿದ್ದದನ್ನು ನೋಡಿ ಮತ್ತೆ ಉಪಹಾರಕ್ಕಾಗಿ ಹೋಗಿ ಇನ್ನೊಂದು ಗಂಟೆಯಾದ ಮೇಲೆ ಸಭೆಗೆ ಹಿಂದಿರುಗಿದವು ಭಾಷಣ ನಡೆಯುತ್ತಲೇ ಇತ್ತು ವಿಷಯ ಹರಿಹರನ ರಗಳೇ ಬಿಎಂ ಶ್ರೀಕಂಠಯ್ಯನವರು ಕನ್ನಡದಲ್ಲಿ ಒಳ್ಳೆಯ ವಾಜ್ಮಿ ನನ್ನ ಸ್ವಂತ ಅಭಿಪ್ರಾಯದಲ್ಲಿ ಅವರ ಇಂಗ್ಲಿಷ್ ಭಾಷಣ ಇನ್ನೂ ಗಂಭೀರವಾದದ್ದಾಗಿ ರಸವತ್ತಾಗಿರುತ್ತಿತ್ತು ಇಂಗ್ಲಿಷ್ ಭಾಷೆಯಲ್ಲಿಯ ಪದಗಳ ಮರ್ಜಿ ಅವರಿಗೆ ಸಹಜವಾದದ್ದೋ ಎನಿಸುವಂತೆ ಸ್ವಾಧೀನವಾಗಿತ್ತು ಪದಗಳ ಮತ್ತು ಪದಪ್ರಯೋಗಗಳ ನವರುಗಳನ್ನು ತಿಳಿದು ವಾಕ್ಯ ರಚನೆ ಮಾಡುತ್ತಿದ್ದರು ಅವರು ಲಾವ್ಯಾಸಂಗ ಮಾಡಿದ್ದರಿಂದ ಆ ಶಾಸ್ತ್ರದ ಲ್ಯಾಟಿನ್ ಪರಿಭಾಷೆ ಅವರಿಗೆ ಚೆನ್ನಾಗಿ ತಿಳಿದಿತ್ತು ಒಂದು ಸಾರಿ ರಾಯಚೂರಿನ ಸಾಹಿತ್ಯ ಸಮ್ಮೇಳನದಲ್ಲಿ ಎಂದು ನನ್ನ ಜ್ಞಾಪಕ ಅಲ್ಟ್ರಾವೈರಸ್ ಎಂಬ ಮಾತನ್ನು ಒಬ್ಬ ಸದಸ್ಯರು ಉಪಯೋಗಿಸಿದರು ಅದು ಅಪಪ್ರಯೋಗವೆಂಬುದನ್ನು ಶ್ರೀಕಂಠಯ್ಯನವರು ಒಂದು ವ್ಯಾಖ್ಯಾನದಲ್ಲಿ ತೋರಿಸಿಕೊಟ್ಟರು ಇಂಗ್ಲಿಷ್ ಕನ್ನಡ ನಿಘಂಟುವಿನ ಕೆಲಸದಲ್ಲಿ ನಾವು ಸಭೆ ಅವರ ಗ್ರೀಕ್ ಲ್ಯಾಟಿನ್ ಸಾಹಿತ್ಯಗಳ ಪರಿಚಯ ನಮಗೆ ಚೆನ್ನಾಗಿ ಗೋಚರವಾಗುತ್ತಿತ್ತು ಹಾಗೆಯೇ ಅವರ ತಮಿಳು ತೆಲುಗುಗಳ ಪರಿಚಯ ಕನ್ನಡ ವಿದ್ಯಾರ್ಥಿಗಳು ಮೇಲ್ತರಗತಿಗಳಲ್ಲಿ ತಮಿಳನ್ನು ಕಲಿಯಬೇಕೆಂದು ಒತ್ತಾಯ ಅವರು ಅವರು ಮುಖ್ಯರು ಒಂದು ಸಾರಿ ಅವರು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದ ಆಶ್ರಯದಲ್ಲಿ ತಮಿಳು ಮಹಾಕವಿ ತಿರುವಳುವರ್ ಅವರನ್ನು ಕುರಿತು ಬಹು ಸೊಗಸಾದ ಉಪನ್ಯಾಸ ಮಾಡಿದರು ನಾನು ಅದಕ್ಕೆ ಮನಸೋತು ಆ ಭಾಷಣದ ನನ್ನ ಪಾಕೆಟ್ ಬುಕ್ಕಿನಲ್ಲಿ ಒಂದು ಪಂಕ್ತಿಯನ್ನು ಬರೆಸಿಕೊಂಡೆ ಒಂದು ಸೊಗಸಾದ ತಿರುವಳುವರ್ ಪದ್ಯವನ್ನು ಬರೆದುಕೊಟ್ಟರು ಶ್ರೀಕಂಠಯ್ಯನವರ ಇಂಗ್ಲಿಷ್ ವಾಗ್ಮೀಯತೆಯನ್ನು ಕುರಿತು ಹೇಳ ಹೊರಟೆನಷ್ಟೇ ಒಂದು ಸಾರಿ ಅವರು ಮಿಥಿಕ್ ಸೊಸೈಟಿಯ ಡಾಲಿ ಮೆಮೊರಿಯಲ್ ಹಾಲ್ನಲ್ಲಿ ದ ಬರ್ಡನ್ ಆಫ್ ದಿ ಪ್ರೊಫೆಟ್ ದೈವ ಪ್ರಭಾದಿಗಳ ಪಲ್ಲವಿ ಎಂಬ ಶೀರ್ಷಿಕೆಯಲ್ಲಿ ನಾಲ್ಕೈದು ಉಪನ್ಯಾಸಗಳನ್ನು ಕೊಟ್ಟರು ಎಲ್ಲಾ ಇಂಗ್ಲಿಷ್ನಲ್ಲಿ ಅವುಗಳಲ್ಲಿ ಅದ್ಭುತವಾದ ವಾಕ್ಯ ಸೌಂದರ್ಯವಿತ್ತು ಯೋದ್ಯರ ಕ್ರಿಶ್ಚಿಯನ್ನರ ಮುಸಲ್ಮಾನರ ಹಿಂದೂಗಳ ಮತಬೋಧಕರು ಹೇಳಿರುವ ಅತಿ ಮುಖ್ಯ ತತ್ವಗಳನ್ನು ಈ ಉಪನ್ಯಾಸಮಾಲೆಯಲ್ಲಿ ಅವರು ವಿಮರ್ಶೆ ಮಾಡಿ ಹಾಗೆಯೇ ಇತರ ಮತ ಪ್ರಕ್ರಿಯೆಗಳನ್ನು ಸಂಗ್ರಹವಾಗಿ ಪ್ರಸ್ತಾವ ಮಾಡಿ ಅವಗಳ ಜೊತೆಗೆ ವರ್ಡ್ಸ್ವರ್ತ್ ಟೆನಿಸನ್ ಬ್ರೌನಿಂಗ್ ರುಪರ್ಡ್ ಬ್ರೂಕ್ ಮೊದಲಾದ ಆಧುನಿಕ ಕವಿಗಳವರೆಗೂ ಭಗವದ್ ವಿಷಯದಲ್ಲಿಯೂ ಜೀವ ಭವಿಷ್ಯದ ವಿಷಯದಲ್ಲಿಯೂ ಇರುವ ತತ್ವ ಪ್ರತಿಪಾದನೆಗಳನ್ನು ಸಂಗ್ರಹಿಸಿ ಮನುಷ್ಯ ಜೀವನದ ಉದಾತ್ತ ಸ್ವರೂಪವನ್ನು ನಿದರ್ಶನ ಮಾಡಿಕೊಟ್ಟರು ಆ ಉಪನ್ಯಾಸಗಳ ಇಂಗ್ಲಿಷ್ ವಾಗ್ದೋರಣೆ ಶೈಲಿಯ ಗಾಂಭೀರ್ಯ ಮತ್ತು ವಿಮರ್ಶನ ದೃಷ್ಟಿಯ ಉದಾರತೆ ಇವು ವಿಸ್ಮಯಾನಂದಕರಗಳಾಗಿದ್ದವು ನೀತಿಗುಣ ಶ್ರೀಕಂಠಯ್ಯನವರ ಜೀವನ ಕರುಣಾ ಪ್ರಚೋದಕ ಸಂದರ್ಭಗಳಿಂದ ತುಂಬಿದ್ದು ಅವರ ನಡುವಯಸ್ಸಿನ ಸುಮಾರಿನಲ್ಲಿ ವಿಪತ್ತುಗಳು ಒಂದರ ಹಿಂದೊಂದು ಬಂದು ಆ ಮನೆಯನ್ನು ದುಃಖಾವೃತವಾಗಿ ಮಾಡಿದ್ದವು ಶ್ರೀಕಂಠಯ್ಯನವರು ಆ ವಿಪತ್ತುಗಳನ್ನು ಧೈರ್ಯದಿಂದಲೂ ತಾಳ್ಮೆಯಿಂದಲೂ ಸಹಿಸಿಕೊಂಡಿದ್ದು ಅವರ ಸಾಹಿತ್ಯ ಭತ್ತಿಗೆ ಅವರು ಗ್ರೀಕ್ ಸಾಹಿತ್ಯದ ರುದ್ರ ಮನಸೋತಿದ್ದವರು ವಿಧಿವಿಲಾಸ ವಿಧಿಯ ವೈಕಟ್ಟ ಎಷ್ಟು ಬಗೆಯದೆಂಬುದನ್ನು ಅವರು ಸಾಹಿತ್ಯದಲ್ಲಿ ಕಂಡು ತಮ್ಮ ಮನಸ್ಸಿನಲ್ಲಿ ಚಿಂತಿಸುತ್ತಿದ್ದವರು ಕಷ್ಟಾನುಭವವು ಅವರ ಚಿತ್ತಸ್ಥೈರ್ಯ ಸಮತೆಯನ್ನು ಕೆಡಿಸಿರಲಿಲ್ಲ ಅವರ ಮನಸ್ಸನ್ನು ವಿನಾರಪಡಿಸಿರಲಿಲ್ಲ ಅವರು ತಮ್ಮ ದುಃಖವನ್ನು ನುಂಗಿಕೊಂಡು ಕರ್ತವ್ಯ ನಿಷ್ಠೆಯಲ್ಲಿ ಅದನ್ನು ಮರೆತಿದ್ದರು ಇದೆ ನನ್ನ ದೃಷ್ಟಿಯಲ್ಲಿ ನೀತಿ ಪರಾಕಷ್ಟೆ ಪರಾಕಾಷ್ಠೆ ಶ್ರೀಕಂಠಯ್ಯನವರು ಸ್ವಾಭಾವಿಕವಾಗಿ ಸರಳರು ನಿಷ್ಕಲ್ಮಶರು ಉದಾರಿಗಳು ಇತರರಿಗೆ ಸಹಾಯವಾಗುವುದರಲ್ಲಿ ಅವರಿಗೆ ಸಂತೋಷವಾಗುತ್ತಿತ್ತು ಅವರು ಕಳೆಕಡೆಯ ದಿನಗಳಲ್ಲಿ ಅವರ ಆಗಿನ ಅನಾರೋಗ್ಯ ಸ್ಥಿತಿಯಲ್ಲಿ ಫಲಸ್ಥಳ ಹೋದದ್ದು ನಮ್ಮಲ್ಲಿ ಕೆಲವರಿಗೆ ಇಷ್ಟವಾಗಲಿಲ್ಲ ಕನ್ನಡಿಗರ ದುರ್ದೈವ ಅವರನ್ನು ಬೇರೆ ಕಡೆಗೆ ಎಳೆಯಿತು